ಅಂದ್ರೆ ಬೆಂಗಳೂರು ಬಾಯ್ಸ್ ಬಾಳ್ಗ ಆರ್ ಜೆ ರಘು ಆರ್ ಜೆ ರಮ್ಯಾ ಆರ್ ಜೆ ಪ್ರಕೃತಿ ಹಾಗೂ ನಮ್ಮ ಚಾರ್ಮಿಂಗ್ ಬಾಯ್ಸ್ ಗೋಪಿ ವಿನೋದ್ ಧನು ಎಲ್ಲರೂ ಸೇರಿ ನಮ್ಮ ಜೊತೆ ಆದಿ ಕೂಡ ಸೇರ್ಕೊಂಡಿದ್ದಾರೆ ನಮ್ಮ ಟೀಮ್ಗೆ ಎಲ್ಲರೂ ಸೇರಿ ನಿಮ್ಮನ್ನ ಗ್ರ್ಯಾಂಡ್ ಆಗಿ ವೆಲ್ಕಮ್ ಮಾಡ್ತಾ ಇದೀವಿ ನಮ್ಮ ನೂರ ಹನ್ನೊಂದನೇ ಎಪಿಸೋಡ್ಗೆ ಆಸ್ ಆಲ್ವೇಸ್ ಇಟ್ಸ್ಕೊಂಡ್ ಬಿ ಅನ್ಅದರ್ ಎಕ್ಸೈಟಿಂಗ್ ಎಪಿಸೋಡ್ ಟುಡೇ ಸ್ನೇಹಿತರೆ ಇವತ್ತು ಇನ್ನೊಂದು ಸ್ಪೆಷಾಲಿಟಿ ನಿಮ್ಗೆಲ್ಲರಿಗೂ ಆಲ್ರೆಡಿ ಗೊತ್ತಿದೆ ಅಂತ ಭಾವಿಸ್ತೀನಿ ನಮ್ಮ ಫೇಸ್ಬುಕ್ ಪೋಸ್ಟಿಂಗ್ ಮೂಲಕ ಇವತ್ತು ನಮ್ಮ ಜೊತೆ ಇರ್ತಾರೆ ಒಬ್ಬರು ವೆರಿ ವೆರಿ ವೆರಿ ವೆರಿ ಸ್ಪೆಷಲ್ ಗೆಸ್ಟ್ ಸ್ಪೀಕರ್ ನಮ್ಮ ಕರ್ನಾಟಕದ ಕನ್ನಡ ಚಿತ್ರರಂಗದ ಸ್ಟಾಲ್ಬರ್ಟ್ಗಳಲ್ಲಿ ಒಬ್ಬರಾದಂಥ ನಮ್ಮ ಜನಪ್ರಿಯ ನಟರೊಬ್ಬರು ನಮ್ಮ ಜೊತೆ ಇರ್ತಾರೆ ಇವ್ರದ್ದು ಇನ್ನೊಂದು ವಿಶೇಷತೆ ಏನು ನಿಮ್ಮೆಲ್ಲರಿಗೂ ಎಗೇನ್ ತುಂಬ ಚೆನ್ನಾಗೇ ಗೊತ್ತಿರುತ್ತೆ ಮೂರ್ತಿ ಚಿಕ್ಕದಾದರೂ ಕೀರ್ತಿ ದೊಡ್ಡದು ಅಂತ ಹೇಳ್ತಾರೋ ಹಾಗೆ ಇವರು ಬಹಳ ಸಾಧನೆ ಮಾಡಿದಂಥವ್ರು ಆಕೃತಿಯಲ್ಲಿ ಸಣ್ಣವರಾಗಿದ್ದರು ಹೇಗೆ ನೋಡಿ ಒಂದು ಸ್ಮಾಲ್ ಡಿಸ್ಕ್ರಿಪ್ಷನ್ ಹೇಳ್ತೀನಿ ಈತ ಏಜೆಂಟ್ ಜೀರೋ ಆಗಿ ನಮ್ಮ ಮುಂದೆ ಪ್ರಥಮ ಬಾರಿ ಬಂದಂತ ಕುಳ್ಳ ಕಳ್ಳನ್ ಜೊತೆ ಚೆನ್ನಾಗಿ ಪಳಗಿ ಸಖತ್ತಾಗಿ ಮರೆದ ಕುಳ್ಳ ಕರ್ನಾಟಕದ ಹೊರಗೆ ಸಿಂಗಪುರ್ನಂತ ದೇಶದಲ್ಲೂ ಕೂಡ ನಮ್ಮ ಕನ್ನಡದ ಬಾವುಟನ ಹಾರಿಸಿದಂಥ ಪ್ರಚಂಡ ಕುಳ್ಳ ಪ್ರೀತಿ ಮಾಡು ತಮಾಷೆ ನೋಡು ಅಂತ ಹೇಳ್ತಾ ಗುರು ಶಿಷ್ಯರು ಪ್ರೀತಿಯ ಶಿಷ್ಯನಾಗಿ ಅದೃಷ್ಟವಂತನಾಗಿ ಈ ಪ್ರಚಂಡ ಕುಳ್ಳ ಆಫ್ರಿಕಾದಲ್ಲಿ ಶೀಲಾಗೆ ನೀ ಬರೆದ ಕಾದಂಬರಿ ಅಂತ ಹೇಳಿ ವಿಷ್ಣುವರ್ಧನ್ ನನ್ನ ಆಪ್ತ ಮಿತ್ರನಾಗಿ ಕನ್ನಡ ಫಿಲಂ ಇಂಡಸ್ಟ್ರಿಯ ನೆಚ್ಚಿನ ಆಟಗಾರನಾಗಿ ಈಗ ನಮ್ ಜೊತೆ ಬೆಂಗಳೂರು ವಾಯ್ಸ್ ಚೌಕದಲ್ಲಿ ನಿಂತಿದ್ದಾರೆ ಇಂತಹ ಅತ್ಯುತ್ತಮ ನಟ ನವರಸ ನಾಯಕ ನಮ್ಮನ್ನು ನಕ್ಕಿ ನಗಿಸಿ ಹೊಟ್ಟೆ ಹುಣ್ಣಾಗಿಸಿದಂತಹ ಲಿವಿಂಗ್ ಲೆಜೆಂಡ್ ಇವತ್ತು ನಮ್ಮ ಬೆಂಗಳೂರು ವಾಯ್ಸ್ ನಲ್ಲಿದ್ದಾರೆ ಬನ್ನಿ ವೆಲ್ಕಮ್ ಮಾಡೋಣ ವೆಲ್ಕಮ್ ಟು ಬೆಂಗಳೂರು ವಾಯ್ಸ್ ಸರ್ ನಮಸ್ಕಾರ ನಮಸ್ಕಾರ ಅಮೇರಿ ಕನ್ನಡಿಗರಿಗೆ ಖಂಡಿತವಾಗಲು ಮನಃಪೂರಕವಾದ ಸಾಸ್ತಾಂಗ ನಮಸ್ಕಾರಗಳು ಎಲ್ಲರೂ ಪರವಾಗಿ ಆಶೀರ್ವಾದ ಮಾಡಿದ್ದರಿಂದಲೇ ಇಂದು ಈ ದ್ವಾರಕೀಶ್ ಉರುಫ್ ಕರ್ನಾಟಕದ ಕುಳ್ಳ ಚಿತ್ರಗಳೆಲ್ಲ ತೆರೆಗೆ ತರಲು ಸಾಧ್ಯವಾಯಿತು ನಿಮ್ಮೆಲ್ಲರ ಪ್ರೀತಿ ವಿಶ್ವಾಸ ಸದಾ ಹೀಗೆ ಇರಲಿ ನಮ್ಮ ಪ್ರೀತಿ ನಮ್ಮ ವಿಶ್ವಾಸ ಖಂಡಿತ ಹೀಗೆ ಇರುತ್ತೆ ಸರ್ ಸದಾಕಾಲ ಇರುತ್ತೆ ನಿಮ್ಗೆ ಇನ್ನೂ ಹೆಚ್ಚಿನ ಯಶಸ್ಸು ಕಾಣಲಿ ಇನ್ನೂ ಇನ್ನೂ ಒಂದು ಐವತ್ತು ಚಿತ್ರಗಳು ತೆಗಿಯಂಗೆ ಆಗಲಿ ಅಂತಲೇ ನಾವು ಯಾವಾಗಲೂ ಆಶಿಸೋದು ದ್ವಾರ್ಕೇಶ್ ಅವ್ರ ಚಿತ್ರ ಅಂದರೆ ನಾವು ನಮ್ಮ ಸ್ನೇಹಿತರು ಎಲ್ಲರೂ ವಿ ಆಲ್ವೇಸ್ ಲುಕ್ ಫಾರ್ವರ್ಡ್ ಟು ಇಟ್ ತುಂಬ ಚೆನ್ನಾಗಿರುತ್ತೆ ಸರ್ ಒಂದು ಮಾತು ಸ್ವಲ್ಪ ಟೈಮ್ ರಿವೈಂಡ್ ಮಾಡಬೇಕಂದ್ರೆ ನಮ್ಮಲ್ಲಿ ಅನೇಕರು ಬೆಳೆದಿರೋದೇ ನಿಮ್ಮ ಹಾಸ್ಯ ಚಿತ್ರಗಳನ್ನು ನೋಡ್ತಾ ಹೊಟ್ಟೆ ಹುಣ್ಣಾಗೋಂಗೆ ನಗಸ್ತಾ ಇದ್ರಿ ಅದು ಗುರು ಶಿಷ್ಯರೇ ಆಗಲಿ ಪದ್ದ ಗೆದ್ದನೇ ಆಗಲಿ ಬೇರೆ ಯಾವುದೇ ಪಿಕ್ಚರ್ ಆಗಲಿ ಮಂಕುತಿಮ್ಮನೆ ಆಗಲಿ ಒಂಥರ ಹೊಟ್ಟೆ ಹುಣ್ಣಾಗೋ ಥರ ಇದ್ರಿ ಆದರೆ ಆ ನಗು ನಗ್ತಾ ನಗ್ತಾ ನಗ್ತಾ ನಗ್ತಾ ನಿಮ್ಮ ಬೇರೆ ಬೇರೆ ವೈವಿಧ್ಯಮಯ ಏನೋ ಕಲೆಗಳನ್ನ ಬೇರೆ ಬೇರೆ ಎಬಿಲಿಟೀಸ್ನ ಅರ್ಥ ಮಾಡ್ಕೊಂಡ್ವಲ್ಲ ಆವಾಗ ನಿಮ್ಮ ಬಗ್ಗೆ ಇನ್ನೂ ಗೌರವ ಒಂದು ಹತ್ತು ಪಟ್ಟು ಜಾಸ್ತಿ ಆಯಿತು ಅಂತ ಅನ್ಸುತ್ತೆ ನಿಮ್ಮ ಅನೇಕ ಚಿತ್ರಗಳ ಬಗ್ಗೆ ಮಾತಾಡೋಕ್ಕೆ ಬೇಕಾದಷ್ಟಿದೆ ಈಗ ನೀವು ಚೌಕ ಅನ್ನೋ ಚಿತ್ರನ ಹೊರಗೆ ತರ್ತಾ ಇದ್ದೀರಾ ನಿಮ್ಮ ಐವತ್ತನೇ ಚಿತ್ರ ಈ ಒಂದು ದೀರ್ಘ ಪಯಣದಲ್ಲಿ ನಿಮ್ಮ ಸಾಧನೆ ಹಾದಿಯಲ್ಲಿ ನೀವು ಹಿಂತಿರುಗಿ ನೋಡಿದಾಗ ನಿಮಗೆ ಹೇಗೆ ಅನಿಸುತ್ತೆ ಒಬ್ಬ ಆಕ್ಟರ್ ಆಗಿ ಡೈರೆಕ್ಟರ್ ಆಗಿ ಪ್ರೊಡ್ಯೂಸರ್ ಆಗಿ ಕಮಿಡಿಯನ್ ಆಗಿ ಎಸ್ಪೆಷಲಿ ಇದುವರೆಗೂ ಇಷ್ಟೊಂದು ಹೇಳಿ ಇಷ್ಟೊಂದು ಕೆಲಸವನ್ನ ಒಂದು ಐವತ್ತು ಚಿತ್ರಗಳನ್ನ ಮಾಡೋ ಹಾಗೆ ಆ ದೇವರು ಶಕ್ತಿ ಕೊಟ್ಟನಲ್ಲ ಇದು ಸಾಧ್ಯವಾಯಿತ ನನ್ನ ಕೈನಲ್ಲಿಗಿಂತ ನನಗೆ ಗೊತ್ತಿಲ್ಲದ ರೀತಿಯಲ್ಲಿ ಆಶ್ಚರ್ಯವಾಗುತ್ತದೆ ಪ್ರಯತ್ನ ನಮ್ಮದು ಫಲ ಪರಮಾತ್ಮನದು ಐ ಹ್ಯಾವ್ ಡನ್ ಮೈ ಡ್ಯೂಟಿ ಗಾಡ್ ಹ್ಯಾಸ್ ಗಿವನ್ ದಿಸ್ ಅಷ್ಟೇ ನಾನು ಈ ಮಾಡಿದ್ದೀನಿ ನಾನೇ ಎಲ್ಲವನ್ನೂ ಮಾಡಿಕೊಂಡು ಬಂದೆ ನಾನೇ ಮಾಡಿದ್ದು ಐವತ್ತು ಸಿನಿಮಾ ನಾನೇ ಪಾತ್ರ ಮಾಡಿದ್ದು ಮುನ್ನೂರು ಸಿನಿಮಾ ನಾನೂರು ಸಿನಿಮಾಗಳು ಅಂತ ನಾನು ಹೇಳ್ಕೊಳಕಾಗಲ್ಲ ಎಲ್ಲೋ ಮೇಲೊಬ್ಬ ಇದ್ದಾನೆ ಮಾಡಿಸ್ಯಾನೆ ಅವನು ಮಾಡಿಸ್ಬೇಕಷ್ಟೇ ಅವನು ಮಾಡಿಸಿದ್ದರಿಂದಲೇ ನಾನು ಮಾಡಕ್ಕೆ ಸಾಧ್ಯವಾಯಿತು ಇಲ್ಲದಿದ್ದರೆ ಎಲ್ಲೋ ಚಿಕ್ಕ ಕಮಿಡಿಯನ್ ಬಂದಂತ ಒಬ್ಬ ದ್ವಾರಕಿ ಐವತ್ತು ಸಿನಿಮಾಗಳನ್ನು ಮಾಡೋದಂದ್ರೆ ಎಲ್ಲೋ ಆಶ್ಚರ್ಯವಾದ ವಿಷಯವೇ ಕೆ ಇಟ್ ಹೌಸ್ ಇಟ್ ಪಾಸಿಬಲ್ ಅಥವಾ ಎಲ್ಲರೂ ಆಗ್ಲಿ ವೆಟರನ್ ಆಕ್ಟ್ರೆಸ್ ಆಕ್ಟೆಡ್ ಇನ್ ಮೈ ಕಂಪನಿ ವೆಟರನ್ ರಾಜ್ಕುಮಾರ್ ಆಗ್ಬಹುದು ಕಲ್ಯಾಣ್ ಕುಮಾರ್ ಆಗ್ಬಹುದು ಉದಯ್ ಕುಮಾರ್ ಆಗ್ಬಹುದು ವಿಷ್ಣುವರ್ಧನ್ ಆಗ್ಬಹುದು ಶಂಕರ್ನಾಗ್ ಆಗ್ಬಹುದು ಅನಂತನಾಗ್ ಆಗ್ಬಹುದು ರಜನಿಕಾಂತ್ ಆಗ್ಬಹುದು ಶಂಕರ್ನಾಗ್ ಆಗ್ಬಹುದು ಶ್ರೀದೇವಿ ಆಗ್ಬಹುದು ದೊಡ್ಡ ದೊಡ್ಡ ನಟರುಗಳೆಲ್ಲ ಪಾತ್ರ ಮಾಡಲು ಹೇಗೆ ಸಾಧ್ಯವಾಯಿತು ಅಂದ್ರೆ ಯಾರು ನಟಿಸಿದ್ದಾರೆ ಇದನ್ನ ನಿಮ್ಮ ಕ್ರಿಯೇಟಿವಿಟಿ ನಟಿಸಿದ್ದಾರೆ ಅಂತ ಹೇಳ್ತಿದ್ದೀರಾ ಕಿಶೋರ್ ಕುಮಾರ್ ಅಂತ ಗಾಯಕರನ್ನ ಕನ್ನಡಕ್ಕೆ ಪರಿಚಯಿಸಿದ್ ಕೂಡ ನೀವೇ ಮಾಡಿದ್ದು ಈ ತರ ಎಷ್ಟೋ ಮೊದಲನೇ ಬಾರಿ ಖ್ಯಾತಿನಲ್ಲಿ ಇದೆ ವಾರ್ಕೀಶ್ ಸರ್ ಸಿಂಗಾಪುರ್ ನಲ್ಲಿ ಬಂತುಗಳು ನಾವ್ ಯಾರಿಗೇನ್ ಕಡಿಮೆ ಕನ್ನಡಿಗರು ಕನ್ನಡಿಗರು ಯಾರಿಗೂ ಕಡಿಮೆ ಇಲ್ಲ ನಾವು ಮಾಡ್ಬೇಕು ವೈನಾಟ್ ಐ ಟ್ರೈ ವೈ ನಾಟ್ ಐ ಡು ಇಟ್ ಕಿಶೋರ್ ಕುಮಾರ್ ವಾಸ್ ವೆರಿ ಟಾಪ್ ಸಿಂಗರ್ ಕರ್ಕೊಂಬಂದ್ ಕನ್ನಡದಲ್ಲಿ ಆಡಿಸ್ಬಾರ್ದು ಯಾರೋ ತಮಿಳು ಹೋಗಿ ಸಿಂಗಪುರ್ ಬ್ಯಾಂಕಾಕ್ ಅಲ್ಲ ಸಿನಿಮಾ ತೆಗೆದ್ರು ನಾವ್ ಯಾಕೆ ತೆಗಿಬಾರ್ದು ಒಂದು ಸಿಂಗಪುರ್ ನಲ್ಲಿ ಸಿನಿಮಾ ಅಥವಾ ಚಿಕ್ಕ ಹುಡುಗನಾಗಿದ್ದಾಗ ಆಸೆ ಆಗಿತ್ತು ನನಗೆ ಐ ಹೀನರ್ ಫಿಲಮ್ ಮೇನ್ ಓನ್ಲಿ ಹತ್ತು ಹತ್ತು ಹದಿನಾರು ವರ್ಷ ಹುಡುಗನಾಗಿದ್ದಾಗ ಒಂದು ಇಂಗ್ಲಿಷ್ ಸಿನಿಮಾ ನೋಡಿದ್ದೆ ನಾನು ವಿಕ್ಟೋರಿಯಾ ಇನ್ ಸೌತ್ ಆಫ್ರಿಕಾ ಪಿಕ್ಚರ್ ಹೆಸ್ರೆ ವಿಕ್ಟೋರಿಯಾ ಫಾಲ್ಸ್ ಅಂತ ವೈನಾಟ್ ಐ ಮೇಕ್ ಎ ಪಿಕ್ಚರ್ ಇನ್ ವಿಕ್ಟೋರಿಯಾ ಫಾಲ್ಸ್ ವೆನ್ ಐ ಗೋ ಟು ಸಿನಿಮಾ ಅಂತ ಟ್ವೆಲ್ ಆಂಬಿಷನ್ ವಯಸ್ಸಿನಲ್ಲಿ ಬಂದ ಆಸೆಗಳೇ ಆಫ್ರಿಕಾದಲ್ಲಿ ಶೀಲ್ ಆಗಕ್ ಸಾಧ್ಯವಾಯ್ತು ಆಸೆಗಳೇ ಹಕ್ಕಿಗಳಾಗಿ ಕನಸುಗಳ ಆಗಸಕ್ಕೇರಿ ಸಿಂಗಾಪುರ್ ಹೋಗಿ ಆಫ್ರಿಕಾ ಹೋಗಿ ಬೇರೆ ಬೇರೆ ಎಲ್ಲಾ ಕಡೆ ಕನ್ನಡದ ಹೆಸರನ್ನ ತಲ್ಪಸ್ತಲ್ಲುಣ್ಯ ಅಂತ ಭಾವಿಸಬೇಕು ಪುಣ್ಯ ಅಂತ ಹೇಳಲ್ಲ ನಿಮ್ಮ ಕಡೆಲ್ಲರ ಆಶೀರ್ವಾದ ಮಾಡಕ್ಕೆ ಅವಕಾಶ ಕೊಟ್ಟು ಬ್ಲೆಸ್ಸಿಂಗ್ಸ್ ಕನ್ನಡಿಗರ ಆರು ಕೋಟಿ ಕನ್ನಡಿಗರ ಅಮೇರಿ ಒಂದು ಆಶೀರ್ವಾದ ಇನ್ನೊಂದು ಹೇಳ್ತೀನಿ ಸಿನಿಮಾ ಈಸ್ ಅ ಜಾಬ್ ಸಿನಿಮಾ ಬಹಳ ಕಷ್ಟವಾದ ವಿಷಯ ಅದು ಸುಲಭವಲ್ಲ ಒಂದು ಸಿನಿಮಾಗೆ ಸುಸ್ತಾಗಿರೋರು ಸಾವಿರಾರು ಜನ ಇದ್ದಾರೆ ಎರಡು ಸಿನಿಮಾ ತೆಗೆಯುವಷ್ಟು ಸುಸ್ತಾಗ್ಬಿಡ್ತಾರೆ ಕಷ್ಟ ಯು ಹಾರ್ ಟು ಲೂಸ್ ಮನಿ ಯು ಹ್ ಟು ಲೂಸ್ ಲ್ಯಾಕ್ಸ್ ಆಫ್ ರುಪೀಸ್ ಇಟ್ ಇಸ್ ನಾಟ್ ಒನ್ ರುಪಿ ಆರ್ ಟೂ ರುಪೀಸ್ ಲ್ಯಾಕ್ಸ್ ಆಫ್ ರುಪೀಸ್ ಯು ಆರ್ ಟು ಲೂಸ್ ಟು ಯು ಹ್ ಟು ಲೂಸ್ ಕ್ರೋಸ್ ಇಟ್ ಈಸ್ ಇನ್ ಕ್ಲೋಸ್ ಟುಡೆ ಇದು ಸಾಧ್ಯವಲ್ಲ ಇಷ್ಟೊಂದು ಸಿನಿಮಾ ತೆಕ್ಕೊಂಡು ಲಾಭ ನಷ್ಟದ ಬ್ಯಾಲೆನ್ಸ್ ಶೀಟ್ ನೋಡದೆ ಬರೀ ಸಿನಿಮಾ ಸಿನಿಮಾ ಸಿನಿಮಾ ಸಿನಿಮಾನೇ ನನ್ನ ಉಸುರು ಸಿನಿಮಾನೇ ನನ್ನ ಬದುಕು ಅಂತ ಸಿನಿಮಾನ ತೆಕ್ಕ ದ್ವಾರ್ಕೀಶ್ ತೆಗೆದು ಯಾವ ತೆಗೆಸ್ತಾರೆ ನನಗೆ ಇನ್ಸ್ಪಿರೇಷನ್ ದ್ವಾರ್ಕೀಶ್ ಬಿಹೈಂಡ್ ಆಲ್ ದೀಸ್ ಮೇಲಿರೋ ಆಟಗಾರನಿಗೆ ಎಲ್ಲ ಕ್ರೆಡಿಟ್ಸ್ ಅಂತ ಹೇಳ್ತಾ ಇದಾರೆ ಸರ್ ಒಟ್ನಲ್ಲಿ ಖಂಡಿತವಾದ ಮಾತು ಸೊ ನೀವು ಆ ರೀತಿ ಒಂದು ಛಲ ಡಿಸೈರ್ ಪ್ಯಾಶನ್ನ ಇಟ್ಕೊಂಡು ಸಿನಿಮಾಗಳನ್ನ ಮಾಡಿದ್ದಕ್ಕೋ ಏನೋ ನಮಗೆ ನಾವು ಕನ್ನಡಿಗರಿಗೆ ಎಷ್ಟೋ ಒಳ್ಳೊಳ್ಳೆ ಸಿನಿಮಾಗಳನ್ನ ನೋಡೋ ಅಂತ ಒಂದು ಸೌಭಾಗ್ಯ ಸಿಕ್ತು ಅದಕ್ಕೆ ನಾವು ನಿಮಗೆ ತುಂಬಾ ಧನ್ಯವಾದಗಳನ್ನ ಹೇಳ್ತೀವಿ ಸರ್ ಮನೆ ಸ್ನೇಹಿತರೆ ನಮ್ಮ ಜೊತೆ ಮಚ್ ಸ್ನೇಹಿತರೆ ನಮ್ಮ ಜೊತೆ ಇದ್ದಾರೆ ಇವತ್ತು ್ವಾರ್ಕೀಶ್ ಅವರು ನೀವು ನಮ್ಗೆ ಅವ್ರೆ ಕಾಲ್ ಮಾಡಬೇಕಾದ ಸಂಖ್ಯೆ ಫೈವ್ ಒನ್ ಜೀರೋ ಸೆವೆನ್ ಸೆವೆನ್ ಜೀರೋ ಒನ್ ಫೈವ್ ಫೈವ್ ಜೀರೋ ಐದು ಒಂದು ಏಳು ಸೊನ್ನೆ ಒಂದು ದ್ವಾರ್ಕೀಶ್ ಅವರು ಹೇಳ್ತಾ ಇದ್ರೆ ಭಗವಂತ ನಿಮ್ಮನ್ನ ಈ ಒಂದು ಪ್ರೋತ್ಸಾಹ ಕೊಟ್ಟು ಅವನ ಕರ್ಣ ಇದೆಲ್ಲ ಆಯ್ತು ಅಂತ ನೀವು ಹೇಳಿದ ಮಾತು ಅಕ್ಷರಶಃ ನಿಜ ಭಗವಂತ ಹಾಕಿದ ಚೌಕದೊಳಗೆ ನಾವೆಲ್ಲ ನಿಂತ್ಕೊಂಡಿರೋದು ಈಗ ಯಾರು ಎಷ್ಟೇ ಅದನ್ನ ಇಂಡಸ್ಟ್ರಿ ಅದು ಯಾರೇ ಎಷ್ಟೇ ಅದನ್ನ ಇಂಡಸ್ಟ್ರಿ ಅದೊಂದು ಬಿಸಿನೆಸ್ ಅಂತ ಯಾರು ಏನೇ ಆರ್ಗ್ಯುಮೆಂಟ್ ಮಾಡಿದ್ರು a lot of risk in cinema. ಈ ರಿಸ್ಕ್ ಅನ್ನೋದ್ರಲ್ಲಿ ನಾವು ಗಾಡ್ ಬ್ಲೆ ಇಲ್ಲ ಅಂದ್ರೆ ಬದುಕೋದು ಬಹಳ ಕಷ್ಟ ಎಫರ್ಟ್ಸ್ ಪರ್ಸೆಂಟ್ ಹೌದು ಖಂಡಿತರೆ ನಾವು ಪರ್ಸೆಂಟ್ ಆಗಿರ್ಬೇಕು ಸ್ನೇಹಿತರೆ ನಾವು ಇವತ್ತು ಮಾತಾಡ್ತಾ ಇದೀವಿ ದ್ವಾರ್ಕಿಶ್ ಅವ್ರ ಜೊತೆ ದ್ವಾರ್ಕಿಶ್ ಅವ್ರ ಜೊತೆ ನೀವು ಇಂಟ್ರಾಕ್ಟ್ ಮಾಡ್ಬೇಕಂದ್ರೆ ಕರೆ ಮಾಡಿ ಫೈವ್ ಒನ್ ಜೀರೋ ಸೆವೆನ್ ಇವತ್ತು ನಮ್ಮ ಜೊತೆ ತರುಣ್ ಸುಧೀರ್ ಕೂಡ ಒಂದು ಐದು ನಿಮಿಷ ಮಾತಾಡ್ತಾರೆ ಚೌಕಾದ ನಿರ್ದೇಶಕ ತರುಣ್ ಸುಧೀರ್ ಒಬ್ಬ ಯುವ ನಿರ್ದೇಶಕ ಅವರು ಕೂಡ ಫಿಲ್ಮ್ ಇಂಡಸ್ಟ್ರಿಗೆ ಹೊಸಬ್ರೆ ಏನಲ್ಲ ಅವ್ರ ನೀವು ಇಂಟರಾಕ್ಟ್ ಮಾಡ್ಬೋದು ವಿ ಡೂ ಹ್ಯಾವ್ ಅ ಕಾಲರ್ ವೆಲ್ಕಮ್ ಟು ಬೆಂಗಳೂರು ವಾಯ್ಸ್ ಯಾರು ಮಾತಾಡ್ತಾ ಇದೀರಾ ನಮಸ್ಕಾರ ನಮಸ್ಕಾರ ದ್ವಾರ್ಕಿಶ್ ಅವರಿದ್ದಾರೆ ಮಾತಾಡಿ ನಮಸ್ಕಾರ ನಮಸ್ಕಾರ ದ್ವಾರಕೀಶ್ ಅವ್ರೆ ನಿಮ್ಗೆ ಹಾ ನಾನ್ ಇವಾಗ ಸದ್ಯಕ್ಕೆ ಇಲ್ಲಿ ಕ್ಯಾಲಿಫೋರ್ನಿಲ್ ಇದೀನಿ ನಾನು ನಿಮ್ ಜೊತೆ ತ್ಯಾಗರಾಜನಗರದಲ್ಲಿ ಇರ್ತಾ ಇದ್ದೆ ನೀವು ಎನ್ ಆರ್ ಇರ್ತಾ ಇದ್ದಾಗ ನಿಮ್ಮ ಮನೆ ಮುಂದೆ ಜಿಲ್ಲಾ ನಿಮ್ಮ ಗೇಟ್ ಎಗರಿದಿನ ನಿಮ್ ದರ್ಶನಕ್ಕೆ ನಾವು ನೋಡ್ಕೊಂಡು ನೋಡ್ತಾ ಇದ್ವಿ ನಿಮ್ ಹುಡ್ಗ ನಮ್ ಹುಡ್ಗ ನಿಮ್ ಹುಡ್ಗ ನಾವು ಒಂದೇ ಜಿಮ್ ಹೋಗಿದ್ವಿ ನ್ಯಾಷನಲ್ ಜಿಮ್ ಎನ್ ಆರ್ ಕಾಲೋನಿಲಿ ಹೌದು ಆದ್ರೆ ಏನ್ ಹೇಳ್ಬೇಕಂದ್ರೆ ಏಜೆಂಟ್ ಜೀರೋ ಜೀರೋ ಎಂದ ಹಿಡಿದು ಕಿಟ್ಟು ಪುಟ್ಟು ಸಿಂಗಾಪುರ್ನಲ್ಲಿ ರಾಜ ಕುಳ್ಳ ನಾನು ಬಾಳಬೇಕು ಮಂಕುತಿಮ್ಮ ಪೆದ್ದಾಗದ್ದ ಗುರು ಶಿಷ್ಯರು ನಾವು ಒಂತರ ನಾವು ಬೆಳ್ಕೊಂಡ್ ನಿಮ್ಮ ಸಿನಿಮಾಗಳು ನೋಡ್ತಾ ನಿಮ್ ಕಾಮಿಡಿ ನೋಡ್ತಾ ಆ ಕಾಮಿಡಿಯಿಂದ ಎಷ್ಟೋ ಸರಿ ನಿಮ್ದು ಒಳ್ಳೆ ಮನೋಜ್ನ ಒಂದು ಆಕ್ಟಿಂಗ್ ಕೂಡ ಇರೋದು ಹ್ಯಾಚ್ ಆಫ್ ಯು ಯರ್ ಒನ್ ಆಫ್ ದ ಲಾಸ್ಟ್ ರಿಮೈನಿಂಗ್ ಸ್ಟಾಲ್ ಅಂತ ನಾನು ಅದೇ ರಘುಗೆ ಹೇಳ್ತಾ ಇದ್ದೆ ಕರ್ಕೊಂಡ್ ಬಂದಿರೋದು ನಮ್ ಸಂತೋಷ ಹೇಳಿ ನಮಸ್ಕಾರ ದ್ವಾರಕೇಶ್ ಅವ್ರೆ ಹೇಳಿದ ನನ್ನ ಹೆಸರು ಬಿಂದು ಮಾಧವ್ ಅಂತ Dasaru, ಗೋಪಿನಾಥ್ ದಾಸ್ ಅಮೆರಿಕ ಕ್ಯಾಲಿಫೋರ್ನಿಯಾ ಅಲ್ಲಿ Oh! ಚಿಕ್ಕ ವಯಸ್ಸಿಂದ ನಿಮ್ ನೋಡ್ತಾ ಇದೀನಿ ನಮ್ಮ ನಮ್ಮ ತಾತ ಮನೆಗೆ ಬಂದಿದ್ದು ನಿಮ್ಮ ರೆಕಾರ್ಡಿಂಗ್ ನಮ್ ಸ್ಟುಡಿಯೋಲ್ ಮಾಡಿದ್ದೆಲ್ಲ ನೋಡಿದ್ದೀನಿ ಒಂದು ಪ್ರಶ್ನೆ ಐವತ್ತನೇ ಸಿನಿಮಾ ಜೈಬೇರಿ ಮಾಡಿಸ್ಬಿಟ್ರಿ ನಿಮ್ಮ ಲೋ ಸೈಡ್ ಹೈ ಸೈಡ್ ಎಲ್ಲ ನೋಡಿದೀವಿ ಒಂದೇ ಒಂದ್ ಪ್ರಶ್ನೆ ನೀವು ಡೇ ಒನ್ ಇಂದ ಕಾಮಿಡಿನೇ ಭದ್ರವಾಗಿ ಇಟ್ಕೊಂಡಿದ್ರಿ ನಿಮಗೆ ಹಾಲಿವುಡ್ ಚಾರ್ಲಿ ಚಾಪ್ಲಿನ್ ಎಷ್ಟು ಪರಿಣಾಮ ಆಗಿದೆ ನಿಮ್ಮ ಲೈಫ್ ಅಲ್ಲಿ ಚಾರ್ಲಿ ಚಾಪ್ಲಿನ್ ನನಗೆ ಮಾತ್ರವಲ್ಲ ಭಾರತ ದೇಶದ ಪ್ರತಿಯೊಬ್ಬ ಹಾಸ ನಿಟು ಹಾಸ ನಟನಿಗೂ ಪರಿಣಾಮಕಾರಿಯಾದ ವ್ಯಕ್ತಿ ಈ ಇಸ್ ಅ ಗ್ರೇಟ್ ಗ್ರೇಟ್ ಗ್ರೇಟ್ ಕಮಿಡಿಯನ್ ಬಾಡಿ ಲ್ಯಾಂಗ್ವೇಜ್ ಆಗ್ಬೋದು ಸ್ಲಾಪಸ್ಟಿಕ್ ಕಾಮಿಡಿ ಆಗ್ಬಹುದು ತನ್ನದೇ ಆದ ರೀತಿಯಲ್ಲಿ ಚಿತ್ರರಂಗದಲ್ಲಿ ತಂದವರು ಚಾರ್ಲಿ ಚಾಪ್ಲಿನ್ Charlie okay. Chaplin is inspiration for every comedian in the world. ಕಾಸಾತನಿಗೆ ಏನು ಭಾಷೆ ಇರಲಿಲ್ಲ. ಭಾಷೆ ಇಲ್ಲದೆಯೇ ಪಾತ್ರ ಮಾಡದಂತ ಒಬ್ಬ ನಟ ತನಗೆ தானே ಕಂಡಂ ಮಾಡ್ಕೊಂಡವನು. See the greatness of that comedian. ತನ್ನ ಗ್ರಾಮರ್ ಆಗಿ ಬಂದು ನಿಂತು ಮಾಡ್ಕೊಂಡಿಲ್ಲ. ತನನೇ ಕೆಲ್ಲ ಕಂಡಂ ಮಾಡ್ಕೊಂಡು ತನಗೆ தானே ಕಂಡಂ ಮಾಡ್ಕೊಂಡು ತನಗೆ தானே ಹೇಟ್ ಬಿಡಿಸ್ಕೊಂಡು ತನಗೆ தானே ಕೆಲ್ಕಡೆ ಬಿತ್ತು ತನ್ನ ಬಾಡಿ ಲ್ಯಾಂಗ್ವೇಜ್ ಅಲ್ಲಿ ಜನಗಳನ್ನ ನಡಸ್ತಿದಾ ದ 1 and the only comedian ಇನ್ನೊಂದು ಪ್ರಶ್ನೆ ಸರ್ ನಾವು ಚಿಕ್ಕ ವಯಸ್ಸಲ್ಲಿ ಚಾರ್ಲಿ ಚಾಪ್ಲಿನ್ ನೋಡಿದ ತಕ್ಷಣ ನಿಮ್ಮನ್ನ ನೋಡ್ತಾ ಇದ್ವಿ ಕನ್ನಡದಲ್ಲಿ ತುಂಬಾ ನಾವು ಕಂಪೇರ್ ಮಾಡ್ತಾ ಇದ್ವಿ ನಿಮ್ಮನ್ನ ನೀವು ಏನಾರ ಪ್ಲಾನ್ಸ್ ಗೆ ನೀವು ಒಂದು ಸೈಲೆಂಟ್ ಮೂವಿ ಚಾರ್ಲಿ ಚಾಪ್ಲಿನ್ ತರ ಮೂವಿನೋ ಐವತ್ತೈದನೇ ಮೂವಿನೋಬೇಕು ಎಲ್ಲ ವಯಸ್ಸಾಗ ಈಗೆಲ್ಲ ವಯಸ್ಸಾಗದೆಲ್ಲ ಮಾಡ್ಬೇಕು ರಾಷ್ಟ್ರ ಇಲ್ಲ ಬಯಸು ಪಾತ್ರ ಮಾಡೋದೇ ಕಡಿಮೆ ಮಾಡ್ಬಿಟ್ಟಿದ್ದೀನಿ ಇವ್ರೇಗ ಚೌಕಾಣೆ ಒಂದ್ ಚೂರ್ ಬರ್ತೀನಿ ಅಷ್ಟೇ ನಾನು ಒಂದು ಮಾತಂತೂ ನಿಜ ನೀವ್ ಈಗಲೂ ಈ ವಯಸ್ಸಿನ ಸಿನಿಮಾ ಮಾಡ್ತೀರಾ ಅಂದ್ರೆ ಅದರಲ್ಲಿ ಯಾವ ಆಶ್ಚರ್ಯನೂ ಇಲ್ಲ ಯಾಕಂದ್ರೆ ನೀವ್ ಒಂಥರ ಎನರ್ಜಿ ಪವರ್ ಇದ್ದಂಗೆ ಈಗ ನೀವ್ ಹಂಗ್ ಮಾಡಿದ್ರು ನಮ್ಗೆಲ್ಲ ಬಹಳ ಸಂತೋಷ ಆಗತ್ತೆ ಅದನ್ನ ನೋಡಕ್ಕೆ ಸರ್ ಶ್ರೀನಿವಾಸ ಅವರೇ ಬಿಂದು ಅವರೇ ಥ್ಯಾಂಕ್ ಯು ಓಕೆ ಇನ್ನೊಂದು ಲಾಸ್ಟ್ ಪ್ರಶ್ನೆ ಸರ್ ನಿಮ್ಮ ಎಲ್ಲೋ ಇಂಟರ್ನೆಟ್ ಅಲ್ಲಿ ನೋಡಿದೆ ಇನ್ನ ಮೇಲ್ ಬರ್ತಾ ಇರ್ಬೇಕಾರೆ ರೆಹಮಾನ್ ಬಂದ್ ಬಾರ್ಸದ್ರಂತೆ ಖಂಡಿತ ಮಾಡಿದ್ದು ರಾಜಹಮಾನೆ ಮಾಡೋದಾ ಯಾವ್ದೋ ಡಾನ್ಸ್ ರಾಜ ಡಾನ್ಸ್ ಆಗ್ಬೋದು ಕೃಷ್ಣಾನಿ ಕುಣಿದಾಟ ಆಗ್ಬಹುದು ಅದಕ್ಕೆಲ್ಲ ರೆಹಾನ್ ವಾಸ್ ದೇರ್ ಕೀಬೋರ್ಡ್ ಅದಿಷ್ಟೊಂದು ಗೊತ್ತಿರಲ್ಲೂ ಸ್ನೇಹಿತರೆ ನಾವು ದ್ವಾರ್ಕಿ ಅವ್ರ ಜೊತೆ ಕರೆ ಮಾಡಬೇಕಾದ್ರೆ ಸಂಖ್ಯೆ ಫೈವ್ ಒನ್ ಜೀರೋ ಸೆವೆನ್ ಸೆವೆನ್ ಜೀರೋ ಒನ್ ಫೈವ್ ಫೈವ್ ಜೀರೋ ಒಂದೇ ಒಂದು ಮಾತು ಹೇಳಕ್ ಇಷ್ಟಪಡ್ತೀನಿ ಚಾರ್ಲಿ ಚಾಪ್ಲಿನ್ ಬಗ್ಗೆ ಮಾತಾಡಿದ್ರಿ ಬಿಂದು ಮಾಧವ ಮತ್ತೆ ದ್ವಾರ್ಕಿಶ್ ಅವ್ರೆ ಚಾರ್ಲಿ ಚಾಪ್ಲಿನ್ ಅವರು ಯಾವ ರೀತಿ ಹಾಸ್ಯದ ಅಲೆಗಳ ಕೆಳಗೆ ಒಂದು ಮೆಸೇಜ್ ನ ಒಂದು ಸಂದೇಶನ ಸಾರ್ತಾ ಇದ್ರು ಕೊಡೋದಕ್ಕೆ ಪ್ರಯತ್ನ ಮಾಡ್ತಿದ್ರು ಅದೇ ರೀತಿಯ ಒಂದು ಪ್ರಯತ್ನ ನಿಮ್ಮ ಅನೇಕ ಮೂವಿಗಳಲ್ಲಿ ನಾವು ಕಂಡಿದ್ದೀವಿ ದ್ವಾರ್ಕಿಶ್ ಅವರೇ ಬೇಸಿಕಲಿ ಗುರು ಶಿಷ್ಯರೇ ತೊಗೊಳ್ಳಿ ಅಥವಾ ಪೆದ್ದ ಗೆದ್ದನೇ ತಗೊಳ್ಳಿ ಅಥವಾ ನಂಬರ್ ಐದು ಬೇಕಾನೆ ತೊಗೊಳ್ಳಿ ಎಲ್ಲ ಒಂದು ಪೇಪರ್ ಮಾರೋ ರೀತೀಲಿ ಬಂದು ಬಿ ಎ ಗ್ರಾಜ್ಯೇಟ್ ಪೇಪರ್ ಮಾರೋ ಸ್ಥಿತಿ ಹಳೆ ಪೇಪರ್ ಮಾರುವಂಥ ಸ್ಥಿತಿಗೆ ಬಂದಿತ್ತು ಎಷ್ಟು ಚೆನ್ನಾಗಿ ರೂಪಿಸಿದ್ರ ಅಂದ್ರೆ ಎಲ್ಲರಿಗೂ ನಗಸ್ತಾ ನಗಸ್ತಾ ನಗಸ್ತಾನೆ ಒಂದು ಜೀವನದ ವಾಸ್ತವತೆಯನ್ನ ನೈಜ ಚಿತ್ರೀಕರಣ ನಮ್ಮ ಕಣ್ಮುಂದೆ ತುಂಬಾ ಚೆನ್ನಾಗಿ ಇಡ್ತಾ ಇದ್ರಿ ನಮಗಿನ್ನೂ ಎಷ್ಟೊಂದು ಚೆನ್ನಾಗಿ ನೆನಪಿದೆ ಅಂದ್ರೆ ಯಾಕೆ ನೆನಪಿರುತ್ತೆ ಅಂದ್ರೆ ಹಾಸ್ಯದ ಎಲಿಮೆಂಟ್ ಇಂದಾನೆ ನೆನಪಿರುತ್ತೆ ನಂಬರ್ ಐದು ಎಕ್ಕದಲ್ಲಿ ಉಪ್ಪಿಟ್ಟು ಹಂಗೆ ಶರ್ಟ್ ಒಳಗೆ ಹಾಕೊಳ್ತಾ ಇದ್ರಿ ಅಂತ ನಮ್ಗೆ ಇನ್ನು ಕಣ್ಮುಂದೆ ಹಂಗೆ ಕಟ್ಟದಂಗಿದೆ ತುಂಬ ಚೆನ್ನಾಗಿ ಮಾಡಿದ್ರಹ್ ಚಾರ್ಲಿ ಚಾಪ್ಲಿನ ವಿಷಯ ಹೇಳಿ ಬಿಂದು ಒಳ್ಳೆ ಪಾಯಿಂಟ್ ನ ಹೊರಗೆ ತೆಗೆದ್ರು ನಾನು ಭಾವಿಸ್ತೀನಿ ಇದೇ ರೀತಿ ನಿಮ್ಮ ಪ್ರಯತ್ನಗಳು ಮುಂದುವರಿ ನಾನು ಪ್ರಸಾದ್ ಅವರು ನ್ಯೂಯಾರ್ಕ್ ಇಂದ ಪ್ರಸಾದ್ ನಮಸ್ಕಾರ ದ್ವಾರ್ಕೇಶ್ ಅವರಿದ್ದಾರೆ ಚೌಕ ಚಲನಚಿತ್ರ ನಾವು ಕಾಯ್ತಾ ಇದ್ದೀವಿ ನ್ಯೂ ಜರ್ಸಿ ನ್ಯೂಯಾರ್ಕ್ ಅಲ್ಲಿ ನೋಡ್ಲಿಕ್ಕೆ ತಾವು ಬರಬೇಕಾಗಿ ವಿನಂತಿ ಈ ಕಡೆಗೆ ಅದ್ರ ಬಗ್ಗೆ ಕೇಳೋಣ ಅಂತ ನಾನು ಕಾಲ್ ಮಾಡಿದೆ ನಾನು ಹತ್ತು ವರ್ಷದ ಕೆಳಗಡೆ ಆಪ್ತ ಮಿತ್ರ ಸಿನಿಮಾ ತಗೊಂಡು ಬಂದಿದ್ದೆ ಎಲ್ಲ ಅಮ ಪೂರಾ ಓಡಾಡಿ ಎಲ್ಲ ಕನ್ನಡಿಗರು ಆ ಸಿನಿಮಾ ತೋರಿಸ್ದೆ ಈ ಸಿನಿಮಾಕ್ಕೆ ಬರಕ್ ಆಗಿಲ್ಲ ದಯವಿಟ್ಟು ಕ್ಷಮಿಸಿ ಬರಬೇಕು ಅಂತ ಇತ್ತು ಎಲ್ಲಿ ಆಗಿದ್ದು ಆಗ ಸ್ಪಿರಿಟ್ ಈಗ ನಿಮ್ ಸ್ಪಿರಿಟ್ ನಾವು ಈಗ ಕಮ್ಮ ಬರಬೇಕು ಉತ್ಸಾಹ ಇನ್ನೂ ಇದೆ ಅದೇನು ಕಡಿಮೆ ಆಗಿಲ್ಲ ನನಗೆ ಆದ್ರೆ ದೇಹ ಹಾಕಬೇಕು ಅಷ್ಟೇ ನಾ ಇಲ್ದೇ ಇದ್ದು ಪರವಾಗಿಲ್ಲ ನಾನ್ ಇದ್ದೀನಿ ಅಂತ ತಿಳ್ಕೊಳ್ಳಿ ದಯವಿಟ್ಟು ನೀವೆಲ್ಲರೂ ಚೌಕ ಸಿನಿಮಾನ ನೋಡಿ ಖಂಡಿತ ಖಂಡಿತ ಚೌಕಾ ಹೋಗ್ತಾ ಇದ್ದೀವಿ ನಾವೆಲ್ಲರೂ ಕರ್ಕೊಂಡು ಹೋಗ್ತಾ ಇದೀವಿ ಇಲ್ಲಿ ಒಂದು ದೊಡ್ಡ ಕನ್ನಡ ಸಂಘ ನ್ಯೂ ಜರ್ಸಿನಲ್ಲಿ ನಾವು ದೊಡ್ಡ ಕನ್ನಡ ಸಂಘದ ಒಂದು ಮಿತ್ರನೆಲ್ಲ ಕರ್ಕೊಂಡು ಚೌಕಾ ನೋಡ್ಲಿಕ್ಕೋಸ್ಕರ ಹೋಗ್ತಾ ಇದೀವಿ ಇವತ್ತು ತುಂಬಾ ಕಾಯ್ತಾ ಇದ್ವಿ ಚಲನಚಿತ್ರಕ್ಕೋಸ್ಕರ ಹ ವೆರಿ ಗುಡ್ ಒಂದು ವಿಭಿನ್ನವಾದ ಸಿನಿಮಾ ಮಾಡಿದೀವಿ ಆಪ್ತಮಿತ್ರ ಹ್ಯಾ ಮಾಡಿದ್ವಿ ಆಟಗಾರ ಹ್ಯಾ ಮಾಡಿದ್ವಿ ಬೆಂಗ್ಳೂರು ವಾಯ್ಸ್ ಮಾತಾಡ್ತಾ ಇದ್ವಿ ನಾವು ದ್ವಾರ್ಕಿಶ್ ಅವ್ರ ಜೊತೆ ಒನ್ಸ್ ಅಗೇನ್ ಫೈವ್ ಒನ್ ಜೀರೋ ಸೆವೆನ್ ಸೆವೆನ್ ಜೀರೋ ಒನ್ ಫೈವ್ ಫೈವ್ ಜೀರೋ ದ್ವಾರ್ಕಿ ಆಗಿನ ಮೇಯರ್ ಮುತ್ತಣ್ಣನಿಂದ ಇವತ್ತಿನ ಚೌಕದವರೆಗೂ ನಿಮಗೇನಿಸುತ್ತೆ ಕನ್ನಡ ಫಿಲಂ ಇಂಡಸ್ಟ್ರಿನಲ್ಲಿ ಬಹಳ ಅಜಗಜಾಂತರ ವ್ಯತ್ಯಾಸಗಳು ಬೆಳವಣಿಗೆಗಳು ಆಗೇ ಇರುತ್ತೆ ನಿಮ್ಮ ಪ್ರಕಾರ ಯಾವ ಒಂದು ಮೇನ್ ಹೈಲೈಟ್ಸ್ ಏನು ಬಹಳ ಬದಲಾಗಿದೆ ಹೆಂಗೆ ನೀವದನ್ನ ರೂಢಿಸ್ಕೊಂಡಿದ್ದೀರಾ ಇಲ್ಲಿವರೆಗೂ ಈಗಿನ ಚಿತ್ರಕ್ಕೆ ಬಂದು ನಿಲ್ಲೋದಕ್ಕೆ ಆಯಾ ಸಮಯಕ್ಕೆ ತಕ್ಕ ಹಾಗೆ ಚಲನಚಿತ್ರಗಳಾಗಲಿ ಸಂಗೀತವಾಗಲಿ ಇರುತ್ತದೆ ಸೊತ್ತಿನ ಅವತ್ತು ಹೇಳ್ತಾರೆ ನಿಮ್ ಕಾಲದ ಸಿನಿಮಾನೇ ಚೆನ್ನಾಗಿತ್ತು ಸರ್ ನಿಮ್ ಕಾಲದ ಹಾಡುಗಳೇ ಚೆನ್ನಾಗಿತ್ತು ಅಂತ ಆ ಥರ ಏನಿಲ್ಲ ನಮ್ ಕಾಲದಲ್ಲಿ ಇದ್ದಾಗ ಇನ್ನೂ ಹಳೆ ಕಾಲದಲ್ಲಿ ಚೆನ್ನಾಗಿತ್ತು ಅಂತ ಹೇಳ್ತಾರೆ ಆಯಾ ಕಾಲಕ್ಕೆ ತಕ್ಕದಾದ ಸಿನಿಮಾಗಳೇ ಬರ್ತಾ ಇವೆ ಅಂಡ್ ಪೀಪಲ್ ಆರ್ ಎಂಜಾಯಿಂಗ್ ಇಟ್ ಸಿನಿಮಾಕ್ಕೆ ರೂಲ್ಸ್ ಇಲ್ಲ ಹೀಗೆ ಮಾಡ್ಬೇಕು ಅಂತ ಸಿನಿಮಾಕ್ಕೆ ಯಾವ ರೂಲ್ಸ್ ಇಲ್ಲ ಕಲೆಗೆ ಬೇರೆ ನೋ ಬೇಲಿ ಕಲೆಗೆ ಬೇಲಿ ಹಾಕೊಳ್ಳೇಬಾರ್ದು ನಾವು ಆ ಬೇಲಿ ಇಲ್ವೇ ಇಲ್ಲ ಆಯಾ ಸಮಯಕ್ಕೆ ತಕ್ಕಾಗಿ ಬರ್ತಾ ಇದೆ ಸಿನಿಮಾಗಳು ಚೆನ್ನಾಗಿವೆ ಆಯಾ ಸಂಯುಕ್ತ ಕಥೆಗಳನ್ನು ಮಾಡ್ಕೊತಾ ಇದ್ದಾರೆ ಕಥೆಗಳು ಬರ್ತಾ ಇದೆ ವೆರೈಟಿಗಳು ಮಾಡ್ತಾ ಇದ್ದಾರೆ ಪ್ರಯತ್ನಗಳು ಮಾಡ್ತಾ ಇದ್ದಾರೆ ಯಾವತ್ತೂ ಚಲನಚಿತ್ರ ರಂಗದಲ್ಲಿ ವಿಧ ರೀತಿಯಲ್ಲಿ ವಿಧ ವಿಧವಾದ ಕಥೆಗಳನ್ನ ವಿಧ ವಿಧವಾದ ಪ್ರಯತ್ನ ಮಾಡಬೇಕು ಅದನ್ನ ಪ್ರಯತ್ನಗಳನ್ನು ಮಾಡ್ಕೊಂಡು ಬಂದಿದ್ದಾರೆ ಐದು ದಶಕಗಳಿಂದ ಬಹುಶಃ ಎಲ್ಲಾ ರೀತಿಯ ಸಿನಿಮಾಗಳನ್ನು ಎಲ್ಲಾ ಕಾಲಕ್ಕೆ ಸರಿಯಾಗಿ ನೀವು ನಮ್ಮ ಮುಂದೆ ತಂದು ನಿಲ್ಸಿದೀರಾ ತುಂಬಾ ಧನ್ಯವಾದಗಳು ಸರ್ ಮತ್ತೊಮ್ಮೆ ನಿಜವಾಗ್ಲು ನಾನು ಒಪ್ಕೋತೀನಿ ಆಗಿನ ಕಾಲದ ಮೂವೀಸ್ ನಲ್ಲೂ ಒಂಥರ ಬೇರೆನೆ ಚಾರ್ ಮಿರ್ತಾ ಇತ್ತು ಅಲ್ವೂ ಅಬ್ಸೊಲ್ಯೂಟ್ಲಿ ಅಂದ್ರೆ ನಾವು ಇದ್ರ ಬಗ್ಗೆ ಮಾತಾಡ್ತಾ ಇದ್ದೀವಿ ಬೆಳಗ್ಗೆ ಎಂದ್ರೆ ಆಗಿನ ಪಿಕ್ಚರ್ಗಳು ಇವಾಗ ಪ್ರೀತಿ ಮಾಡಿ ತಮಾಷೆ ನೋಡಿ ಅಥವಾ ಸಸತನದ ಸೌಭಾಗ್ಯ ನೋಡಿ ಬೇರೆ ಬೇರೆ ಮೂವಿ ಒಂದು ಟ್ರೆಂಡ್ ಸೆಟ್ ಆಗಿತ್ತು ಮೂರ್ ಜನ ಹೀರೋಯಿನ್ಸ್ ಮೂರ್ ಜನ ಹೀರೋಸ್ ಶ್ರೀನಾಥ್ ಆರ್ತಿ ವಿಷ್ಣುವರ್ಧನ್ ಮಂಜುಳಾ ದ್ವಾರ್ಕೇಶ್ ಪ್ರಮೀಳಾ ಜೋಶ ಇರ್ಬೋದು ಅಥವಾ ಹೀರೋಯಿನ್ ಇರ್ಬೋದು ಸರ್ ಯಾವಾಗ ಈ ತರ ದೊಡ್ಡ ಸ್ಟಾರ್ ಕ್ಯಾಸ್ಟ್ ಇದ್ದಾಗ ನಾವು ರಮ್ಯಾ ಅವರು ಕೇಳ್ತಾ ಇದ್ರು ಯಾವ ರೀತಿ ಪ್ರಯೋರಿಟೈಸ್ ಮಾಡ್ಕೊಳ್ತಾ ಇದ್ರಿ ಅಂದ್ರೆ ಪ್ರತಿಯೊಬ್ಬ ಹೀರೋದು ಇಮೇಜ್ ಇರುತ್ತೆ ಹೀರೋಯ್ನ್ದು ಇಮೇಜ್ ಇರುತ್ತೆ ಫಿಲ್ಮು ಸಕ್ಸಸ್ಫುಲ್ ಆಗ್ಬೇಕು ಅಂತ ಇರುತ್ತೆ ಹೇಗೆ ಎಲ್ಲಾನು ಬ್ಯಾಲೆನ್ಸ್ ಮಾಡಕ್ ಆಗ್ತಾ ಇತ್ತು ಸಿಂಪಲ್ ಕ್ಯಾಲ್ಕುಲೇಷನ್ ಸೂಟ್ ಆಗ್ತಾರೆ ಅಂತ ಸೆಲೆಕ್ಟ್ ಮಾಡೋದೇ ಅದಕ್ಕೆ ಸ್ಟಾರ್ ಸೆಲೆಕ್ಷನ್ ಅಂತಾನೆ ಒಂದು ಮೇಜರ್ ಇದಿದೆ ಹಾಲಿವುಡ್ ಅಲ್ಲೆಲ್ಲ ಸೆಲೆಕ್ಟ್ ಎ ಗ್ರೂಪ್ ಆಫ್ ಪೀಪಲ್ ವಿಲ್ ಸೆಲೆಕ್ಟ್ ದಿ ಸ್ಟಾರ್ ಕ್ಯಾಸ್ಟ್ ಅದು ನಮ್ಮಲ್ಲಿಲ್ಲ ನಾವು ನಾವೇ ಆಯಾ ಪಾತ್ರಕ್ಕೆ ತಕ್ಕ ಹಾಗೆ ಆಯಾ ಕಲಾವಿದರನ್ನ ಸೆಲೆಕ್ಟ್ ಮಾಡೋದೇ ಒಂದು ದೊಡ್ಡ ಕೆಲಸ ಅದನ್ನ ಮಾತ್ರ ಮಾಡ್ತಾ ನಾನು ವಿಷ್ಣುವರ್ಧನ್ಗೆ ಶೂಟ್ ಆದ್ರೆ ವಿಷ್ಣುವರ್ಧನ್ ಮಾಡೋವೇ ಶಂಕರ್ನಾಗಗೆ ಶೂಟ್ ಆದ್ರೆ ಶಂಕರ್ನಾಗ ಮಾಡೋವೇ ಶ್ರೀನಾಥಗೆ ಶೂಟ್ ಆದ್ರೆ ಶ್ರೀನಾಥಗೆ ಮಾಡವ ಯಾರಿಗೆ ಶೂಟ್ ಆಗುತ್ತೆ ಆ ಚಿತ್ರ ಅವರನ್ನ ಹಾಕಿ ಸಿನಿಮಾ ತೆಗಿತಾ ನಾನು ಅಥವಾ ಕತೆ ಕತೆಗೆ ತಕ್ಕ ನಟ ನಟನಿಗೆ ತಕ್ಕ ಕತೆ ಕತೆ ಸೆಲೆಕ್ಟ್ ಮಾಡಿ ಅದಕ್ಕೆ ನಟನ್ ಸೆಲೆಕ್ಟ್ ಮಾಡೋದು ಅಥವಾ ಈ ನಟ ನನ್ನ ಕೈ ಇದ್ದಾನೆ ಅವನಿಗೆ ಸೂಟ್ ಆಗುವ ಕತೆ ಮಾಡ್ಕೊಡೋದು ಇವಾಗ ಮೇಯರ್ ಮುಟ್ಟಣ್ಣ ವಿಯಾಡನ್ ಫಾರ್ ರಾಜ್ಕುಮಾರ್ ಸೊ ರಾಜ್ಕುಮಾರಿಗೆ ತಕ್ಕ ಕಥೆನ ಮಾಡ್ಬೇಕಾದ್ದು ಮೇಯರ್ ಮುತಣ್ಣ ಭಾಗ್ಯವಂತರು ವಿಯಾಡನ್ ರಾಜ್ಕುಮಾರ್ಗೆ ಸೂಟ್ ಆಗುವಂತ ಪಾತ್ರ ಮಾಡಬೇಕು ಭಾಗ್ಯವಂತರು ಕಲ್ಲ ಕೂಡ ವಿಷ್ಣುವರ್ಧನ ಶೂಟ್ ಆಗುವಂತ ಪಾತ್ರ ಮಾಡ್ಬೇಕು ಕಳ್ಳಕೊಳ್ಳ ಈ ಸರ ಅಷ್ಟೇ ಆಯಾ ಪಾತ್ರಗಳಿಗೆ ತಕ್ಕದಾಗಿ ಮಾಡೋದು ಸೆಲೆಕ್ಟ್ ದ ಸ್ಟೋರಿ ಸೆಲೆಕ್ಟ್ ದ ಕಂಟೆಂಟ್ ಐದರ್ ಫಾರ್ ದಿ ಆಕ್ಟರ್ ಆರ್ ಫಾರ್ ದಿ ಕಂಟೆಂಟ್ ಅಂಡ್ ಆಕ್ಟರ್ ರೈಟ್ ರೈಟ್ ವೆರಿ ವೆಲ್ ಸೆಟ್ ಸರ್ This is what the simple ಸಿಂಪಲ್ ಪಾಲಿಸೀಸ್ ಅವನ್ ಸಮಾಗಮ ಯಾವಾಗ್ಲೂ ಸರಿ ಹೋಗಬೇಕು ನೋಡಿ ದ್ವಾರ್ಕೀಶ್ ಅವರಿಂದ್ರೆ ಗೊತ್ತಾಗಬೇಕಂದ್ರೆ ಕಾಲ್ ಮಾಡಬೇಕಾದ ಸಂಖ್ಯೆ ಫೈವ್ ಒನ್ ಜೀರೋ ಸೆವೆನ್ ಸೆವೆನ್ ಜೀರೋ ಒನ್ ಫೈವ್ ಫೈವ್ ಜೀರೋ ಸೊ ಇವತ್ತು ಸೀಕ್ರೆಟ್ ಗೊತ್ತಾಯ್ತು ನನ್ಗೆ ಯಾಕೆ ಇನ್ನು ಎಲ್ಲೂ ರೋಲ್ ಒಳ್ಳೇದ್ ಸಿಕ್ಕಿಲ್ಲ ಆಗಿಲ್ಲ ಎಲ್ಲೂ ವೆಲ್ಕಮ್ ಟು ಬೆಂಗ್ಳೂರ್ ವಾಯ್ಸ್ತಿದ್ರೆ ಆನಂದ್ ಮಾತಾಡುದು ನಮಸ್ಕಾರ ಆನಂದ್ ದ್ವಾರ್ಕೀಶ್ ಇದಾರೆ ಮಾತಾಡಿ ಹಾ ಥ್ಯಾಂಕ್ಸ್ ಹಾ ನಮಸ್ತೆ ಸರ್ ತುಂಬಾ ತುಂಬಾ ಖುಷಿ ಆಗ್ತಾ ಇದೆ ನಿಮ್ ಜೊತೆ ಮಾತಾಡಕ್ಕೆ ಆಪ್ತ ಮಿತ್ರ ಬಂದಾಗ ನಿಮ್ಮ ಮಾಡಿದ್ವಿ ನೋಡಿದ್ವಿ ಚೌಕ ತುಂಬಾ ಚೆನ್ನಾಗಿದೆ ನೀವೆಷ್ಟು ಇನ್ಸ್ಪಿರೇಷನ್ ಅಂತ ಹೇಳಿದ್ರೆ ಇಲ್ಲಿ ನಮ್ಮ ನಮ್ಮ ಮಕ್ಕಳಿಗೂ ಈ ಗುರು ಶಿಷ್ಯರ ಮೂವಿ ಹಾಕಿದ್ರೆ ಈಸಿಲಿ ಮೂವಿ ನೋಡ್ಬೇಕಂತ ಕನ್ನಡ ಮೂವಿನ ಕೋರ್ಸ್ಬೇಕು ಅಂತಂದ್ರೆ ಆ ಮೂವಿ ಹಾಕಿದ್ರೆ ಲೈಕ್ ಆತರ ಅಲ್ಲಿಂದ ಸ್ಟಾರ್ಟ್ ಆಗುತ್ತೆ ಅವ್ರದ್ದು ಅಂದ್ರೆ ಕನ್ನಡ ಮೂವೀ ಎಷ್ಟು ಚೆನ್ನಾಗಿ ಆಸೆಯು ಚೆನ್ನಾಗಿ ಕಾನ್ಸೆಪ್ಟ್ಸ್ ಇರುತ್ತೆ ಅದನ್ನೆಲ್ಲನು ಆತರ ಮೂವಿ ತೋರಿಸ್ದಾಗ ಖಂಡಿತ ಮಾತು ಆನಂದೂ ಅಷ್ಟೇ ಶಿಶ್ಯಲ್ಲಿ ಕಣ್ಣ ಹಾಕೊಂಡ್ ತಲೆಗೋಡ್ದು ಮತ್ತೆ ಚೌಕ ಮೂವಿ ತುಂಬಾ ಚೆನ್ನಾಗಿದೆ ನನಗೆ ಕನ್ನಡದಲ್ಲಿ ಈ ತರ uh it was it was definitely an experiment anta first 70% definitely nanu uh, khumba ishtayitu a nalak torina nivu tagond hogirudu editing matte kashina acting is is superb uh actually saltha yes. uh, ending alli saltha doddaayitu nivu 3 hour maadbeku anta ankondu heladanga aitu ಸ್ವಲ್ಪ ಮೂವಿ ಸೆಕೆಂಡ್ ಹಾಫ್ ಆನಂದ್ ಅವ್ರೆ ಇನ್ನೂ ಸುಮಾರು ಜನ ನೋಡಿಲ್ಲಪ್ಪ ನೀವು ಕತೆ ಎಲ್ಲ ಹೇಳ್ಬೇಡಿ ಅದಕ್ಕೆ ಅವ್ರು ಸೂಕ್ಷ್ಮವಾಗಿ ಹೇಳ್ತಾ ಇದ್ದಾರೆ ಸೂಕ್ಷ್ಮವಾಗಿ ಹೇಳ್ತಿದ್ದಾರೆ ಆನಂದ್ ಗಮನಿಸಿ Thank you, thank thank you, you, on them, thank mm -hmm. you, on the same Movie Area, America, Kasturi Media ಸ್ನೇಹಿತರೆ ನಡೀತಾ ಇದೆ ಅಮೆರಿಕದ ಎಲ್ಲಾ ಕಡೆ ಕಸ್ತೂರಿ ಮೀಡಿಯಾದವರು ತರಿಸಿದ್ದಾರೆ ಈ ವೀಕೆಂಡ್ ಹೋಗಿ ಚೌಕಾ feedback ನೋಡಿ ಎಂಜಾಯ್ ಮಾಡಿ ನಮಗೆ ದ್ವಾರ್ಕಿಶ್ ಅವರಿಗೆ ನಿಮ್ಮ ಫೀಡ್ ಬ್ಯಾಕ್ ನ ಖಂಡಿತ ತಿಳಿಸಿ ಸೆರಾ ಟೌನ್ ತ್ರೀ ಮತ್ತೆ ಸಿನಿ ಗ್ರಾಂಡ್ ಮೂರು ಮಂದಿರಗಳಲ್ಲಿ ನಡೀತಾ ಇದೆ ಬೇರಿಯಾದಲ್ಲಿ ಖಂಡಿತ ನೋಡಿ ಮಾತಾಡ್ತಿರೋದು ನಮಸ್ಕಾರ ನಾನು ಮತ್ತೆ ಶ್ರೀನಿವಾಸ್ ಮಾತಾಡ್ತಿರೋದು ಶ್ರೀನಿವಾಸ ದ್ವಾರ್ಕೀಶ್ ಅವರೇ ಕ್ಷಮಿಸಿ ಈ ಪ್ರಶ್ನೆ ಸ್ವಲ್ಪ ಪರ್ಸ್ನಲ್ಲು ದಯವಿಟ್ಟು ತಪ್ಪು ಕೇಳ್ಕೋಬೇಡಿ ನೀವು ಅರವತ್ತನೇ ದಶಕದಿಂದ ಇಲ್ಲ ಸರ್ ಅರವತ್ತನೇ ದಶಕದಿಂದ ಮೇಯರ್ ಮುತ್ತಣ್ಣ ಈ ರಾಜ್ಕುಮಾರ್ ಜೊತೆ ಕೆಲಸ ಮಾಡಿದ್ರಿ ನಿಮ್ಮ ಲೈಫ್ ಅಲ್ಲಿ ಸುಮಾರು ಕಾಲ ವಿಷ್ಣುವರ್ಧನ್ ಜೊತೆ ನಿಮ್ದು ಸ್ನೇಹ ಮತ್ತೆ ನಿಮ್ಮ ವರ್ಕಿಂಗ್ ರಿಲೇಶನ್ ಇತ್ತು ಆದ್ರೆ ಇನ್ ಅಂಡ್ ಔಟ್ ಒಂಥರ ಎಲ್ಲಾ ರಿಲೇಷನ್ಗಳಲ್ಲಿ ಆನ್ ಅಂಡ್ ಆಫ್ ಆಗೋದು ಲುಕಿಂಗ್ ಬ್ಯಾಕ್ ಎಲ್ಲಾ ಒಟ್ಟಿಗೆ ಕೆಲಸ ಮಾಡಿದ್ರೆ ಕನ್ನಡ ಚಿತ್ರಗಳು ಇನ್ನೂ ಎಷ್ಟು ಏನೇನೆಲ್ಲ ಕೆಲಸ ಮಾಡ್ಬೋದಿತ್ತು ಅಂತ ಅನ್ಸಲ್ಲ ಈ ತರ ಯಾಕೆ ನಡೆದಿರ್ಬೋದು ಒಂದು ವ್ಯಕ್ತಿತ್ವದ ಕ್ಲಾಶ್ ಅಂತ ಒಂದು ಪ್ರಶ್ನೆ ಕೇಳ್ಬೋದಣ ನಿಮ್ಮನ್ನೆಟ್ಲಿ ನಾನು ನಿಜವಾಗ್ಲು ಹೇಳ್ತೀನಿ ಈ ಒಂದು ಡಿಸ್ಟರ್ಬೆನ್ಸ್ ಅನ್ನೋದು ನನ್ನ ಜೀವನದಲ್ಲಿ ಇರದೆ ಹೋಗಿದ್ದರೆ ನಾನು ನೂರು ಸಿನಿಮಾಗಳನ್ನ ಮಾಡ್ತಾ ಇದ್ದೆ ಎಲ್ಲೋ ಅವಾಗವಾಗ ಈ ಒಂದು ತೊಂದರೆಗಳು ಬಂದು ನನಗೆ ಎಲ್ಲೋ ಕಮ್ಮಿ ಆಯ್ತಾನ ವಿಷ್ಣುವರ್ಧನ್ ನಾನು ಮನಸ್ಟಾಪ್ ಆಗದೆ ಹೋಗಿದ್ರೆ ವಿಷ್ಣುವರ್ಧನ್ ಜೊತೆನೆ ಒಂದು ಎಪ್ಪತ್ತೈದು ಸಿನಿಮಾ ಮಾಡಿರುವರ್ಧನ್ ಜೊತೆ ಅಥವಾ ಶಂಕರ್ನಾಗ್ ಇದ್ದಿದ್ರೆ ಶಂಕರ್ನಾಗ್ ಜೊತೆ ಒಂದ್ ಇಪ್ಪತ್ತೈದು ಸಿನಿಮಾ ತೆಗಿತಾ ಇದ್ದೇನೆ ನಾನು is the major disturbance in my life and it is last to me and it's the last to the industry all on serialy maadkoniddire baala chenagiro i don't know why it happened it has reached as a fate and it really mean helakagala sir ivagla heladrala adu vidhyata antha helibettu melnavan bardidre higagbeka anta enu maalakagiralu agudella eno yavado onnu bolle kaaranakke aayitu anta ankondu nave munde hogbeke aste aste aste yeah thank you shrinivas Thank you, Srinivasavre. We have another caller. Welcome to Bangalore Voice. Who are you talking about? Namaskara, Guru Prasad. Namaskara, Guru Prasad. Dwarakishwaridharaya uh, Matadi. Namaskara, Guru Prasad. Sorry. I'm going to ask you a question. <laughs> namaskara. Namaskara, Namaskara. <laughs> uh, sir, I'm going to ask you a question. What are you talking about? You are a person who is a person who is a person who is a person who is a person. ಅದೇ ರೀತಿ ಎಲ್ಲಾ ಚಿತ್ರಗಳು ನಿಮ್ಮ ಚಿತ್ರನೆ ಆದ್ರೆ ನಿಮಗೆ ಅತ್ಯಂತ ಅತ್ಯಂತ ತೃಪ್ತಿ ತಂದಂತಹ ಚಿತ್ರ ಇದು ಕಷ್ಟ ಅಂತ ಹೇಳ್ಬೋದು ಪ್ರತಿ ಚಿತ್ರನೂ ನಿರ್ದೇಶಕನಿಗೆ ಪ್ರೊಡ್ಯೂಸರ್ಗೆ ಅವನ ಚಿತ್ರ ಅದು ಅವನಿಗೆ ಸದಾ ತೃಪ್ತಿ ತಂದೇ ಕೊಡುತ್ತೆ ಅದ್ರಲ್ಲಿ ನಿಮಗೆ ಐವತ್ತ ಚಿತ್ರದಲ್ಲಿ ನಿಮಗೆ ತೃಪ್ತಿ ತಂದಂತಹ ಜಾಸ್ತಿ ತೃಪ್ತಿ ತಂದು ಕೊಟ್ಟಂತ ಮೂವಿ ಯಾವುದು ಜಾಸ್ತಿ ತೃಪ್ತಿ ತಂದು ಕೊಟ್ಟ ಮೂವಿ ಅನ್ನೋದು ಎಲ್ಲವೂ ನನ್ನ ಮಕ್ಕಳ ಎಲ್ಲವೂ ನನ್ನ ಮಕ್ಕಳುಗಳು ಅದ್ರಲ್ಲಿ ಯಾರು ನಿಮ್ಗೆ ಇಷ್ಟ ಅಂತ ಕೇಳಿದ್ರೆ ಇಲ್ಲ ಪ್ರಶ್ನೆ ಆಗ್ಬಹುದು ಇಲ್ಲ ದೊಡ್ಡ ಕ್ವಶನ್ ಆಗ್ಬಹುದು ಎಲ್ಲ ಮಕ್ಕಳು ಐದು ಮಕ್ಕಳಿಗೆ ನನಗಿಷ್ಟ ಅದರಲ್ಲಿ ಯಾರು ಇಷ್ಟ ಅಂತ ಹೇಳಿದ್ರೆ ಇನ್ನೊಬ್ಬನ ಕೋಪ ಆಗ್ಬೋದು ಬೇಜಾರು ಆಗ್ಬಹುದು ಎಲ್ಲವೂ ಇಟ್ ಇಸ್ ಮೈ ಪ್ರಾಪರ್ಟಿ ಆಲ್ ದ ಫಿಫ್ಟಿ ಪಿಕ್ಚರ್ಸ್ ಈಸ್ ಮೈ ಪ್ರಾಪರ್ಟಿ ಆಮೇಲೆ ಇನ್ನೊಂದು ಹೇಳ್ತೀನಿ ನನಗಿಷ್ಟವಾಗದೆ ನಾನು ಆ ಸಿನಿಮಾ ಮಾಡೋದೇ ಇಲ್ವಲ್ಲ ಲೈಕ್ ಇಟ್ ಐ ವಿಲ್ ಐ ಂಟ್ ಲೈಕ್ ಇಟ್ ಐ ವಿಲ್ ನಾಟ್ ಡೂ ಇಟ್ ಅದು ಅದು ಚೌಕಾ ಅವ್ರದ್ದು ಯಾವ ಕಾಲ ವೆಲ್ಕಮ್ ಟು ಬೆಂಗಳೂರು ನಮಸ್ತೆ ಸರ್ ನಿನ್ನೆ ಹೋಗಿ ಫಸ್ಟ್ ಡೇ ಫಸ್ಟ್ ಚೌಕ ನೋಡಿದ್ವಿ ತುಂಬಾ ಚೆನ್ನಾಗಿದೆ ತುಂಬಾನೇ ಇಷ್ಟ ಆಯ್ತು ಇಂಟರ್ವೆಲ್ಗೆ ಇಂಟರ್ವೆಲ್ ಆಚೆ ಎಲ್ಲಾ ಹೆಂಡಿರೋದು ನಮ್ಮ ಕಾಶಿನಾಥ್ ಸರ್ನ ಹಾಕೊಂಡು ಒಳ್ಳೆ ಪಾತ್ರ ಕೊಟ್ಟು ಈ ಪಾತ್ರದಲ್ಲಿ ನಾವು ಕಾಶಿನಾಥ್ ನ ಯಾವತ್ತು ನೋಡಿರ್ಲಿಲ್ಲ ಅದ್ಭುತ ಪಾತ್ರ ಹಾಡುಗಳು ಚೆನ್ನಾಗಿ ಮಾಡಿದಿರಿ ಒಂದ್ ಒಳ್ಳ ಖಡಿಗರು ಎಲ್ಲರೂ ನೋಡುವಂತಿನ ಖಂಡಿತ ಎ ಮತ್ತೆ ಒಂದೇ ಒಂದ್ ಕ್ವಶನ್ ಸರ್ ನಿಮ್ಗೆ ಡಬ್ಬಿಂಗ್ ಇದೀರಾ ಡಬ್ಬಿಂಗ್ ಬೇಕಾ ಬೇಡವಾ ಅನ್ನೋದಕ್ಕೆ ಸ್ವಲ್ಪ ನಿಮ್ಮ ಅನಿಸಿಕೆಗಳನ್ನ ಕನ್ನಡಿಗರಿಗೆ ತಿಳಿಸ್ಕೊಡ್ಬೇಕು ಅಂತ ಕೇಳ್ಕೊತೀನಿ ಸುಮಾರು ವರ್ಷಗಳಿಂದ ಅದು ಡಬ್ಬಿಂಗ್ ಬೇಡ ಅಂತ ನಾವು ಅನ್ಸಿದ್ದೀವಿ ಡಬ್ಬಿಂಗ್ ಬೇಕೇ ಬೇಕು ಅನ್ನೋದು ಡಬ್ಬಿಂಗ್ ಇಲ್ಲದೆ ಕನ್ನಡ ಚಿತ್ರರಂಗ ನಡೀತಾ ಇದೆ ಅದನ್ನ ಯಾಕೆ ಮತ್ತೆ ಈಗ ಮೂಗ್ ತೂರಿಸ್ಬೇಕಾ ಬೇಕಾ ಅನ್ನೋದು ಒಂದು ದೊಡ್ಡ ಕ್ವಶನ್ ಮಾ ಇನ್ನೊಂದು ಇವಾಗ ಕೋರ್ಟ್ ಗಳಿಗೆ ಕೋರ್ಟ್ ಡಿಸಿಷನ್ಗಳು ಬೇರೆ ಬರ್ತಾ ಇವೆ ನೋಡ್ಬೇಕು ಏನಾಗುತ್ತೆ ಕೋರ್ಟ್ ಡಿಸಿಷನ್ ಸುಪ್ರೀಂ ಕೋರ್ಟ್ ಎರಡು ಇದೆ ಯಾವ ತರದಲ್ಲೂ ಪದ್ಧತಿಗಳಾಗಿದೆ ಪರ್ಟಿಕ್ಯುಲರ್ ಅಪ್ರೀಂ ಕೋರ್ಟ್ ನಿರ್ಧಾರ ಏನ್ ಬರುತ್ತೆ ಅಂತ ಹೇಳ್ಬಿಟ್ಟು ಮಚ್ ಸುಬ್ಬ we have another caller welcome to bangalore voice yar yeah, maatadthiradu lakshmi rao sacrament lakshmi dwarkeshwar idare maatadi namaskara lakshmi vare namaskara hegidira chalagide namask unba santosha ee tantu kalis unba santosha nimatranu maatadi lakshmi dwarkeshwar kelisukottadare maatadi ನಮ್ಮೂ ನಮ್ಮೂ ಚೌಕ ಹಾಕ್ತಿದ್ದಾರೆ ಕಸ್ತೂರಿ ಮೀಡಿಯಾದವರು ತುಂಬಾ ಸಂತೋಷ ನಾನು ಹೋಗಿ ನೋಡ್ತೀನಿ ಈ ದಿನ ಮಾತಾಡಿ ಒಂದು ಹೇಳಬೇಕು ಅಂತಂದ್ರೆ ನಿಮ್ಮ ಒಂದು ಹಾಸ್ಯ ಎಲ್ಲ ಇರ್ತಲ್ಲ ಸಿನಿಮಾದಲ್ಲಿ ಅದು ತುಂಬಾ ಸಹಜ ಮತ್ತು ಸರಳವಾಗಿರ್ತಾ ಇತ್ತು ಚಿಕ್ಕ ವಯಸ್ಸಿನ ಮಕ್ಕಳಿಂದ ಹಿಡಿದು ದೊಡ್ಡೋರ್ ತನಕ ಅರ್ಥ ಮಾಡ್ಕೊಳ್ಳೋ ಹಂಗೆ ಇರ್ತಾ ಇತ್ತು ಒಳ್ಳ <laughs> <laughs> <laughs> <laughs> <laughs> <laughs> <laughs> ನೀವು ಮಚ್ ಲಕ್ಷ್ಮಿ ಸ್ನೇಹಿತರೆ ನಿಮ್ಮ ಕಾಲ್ಗಳು ಬರ್ತಾನೆ ಒಂದೇ ಒಂದು ನಿಮಿಷ ಕ್ವಿಕ್ ಬ್ರೇಕ್ ತಗೊಂಡ್ಬಿಟ್ಟು ನಮ್ಮ ಸ್ಪಾನ್ಸರ್ ಮೆಸೇಜ್ ಅಪ್ಲೈ ಮಾಡ್ತೀವಿ ಖಂಡಿತ ನಮ್ಮ ಸ್ಪಾನ್ಸರ್ ಗಳಿಗೆ ಸಪೋರ್ಟ್ ಮಾಡಿ ರೈಟ್ ಬ್ಯಾಕ್ ವಿತ್ ದಾರ್ಕೇಶ್ ಇನ್ ರುಚಿಯಾದ ಸಸ್ಯಹಾರಿ ಊಟ ಮಾಡಲು ಬಯಸಿದ್ದಲ್ಲಿ ಅಥವಾ ಕೇಟರಿಂಗ್ ಬೇಕಾದಲ್ಲಿ ವಿಸಿಟ್ serving at three locations here in the Bay Area Sunnyvale, Fremont and Dublin ಯಸ್ ಫುಡ್ ಆನಂದ ಭವನ ಯುಎಸ್ಎ food ಕಾಮ್ ಮೈ ಟ್ಯಾಕ್ಸ್ ಫೈಲರ್ ನಿಮ್ಮ ಎಲ್ಲ ಟ್ಯಾಕ್ಸ್ ಮತ್ತು ಬಿಸಿನೆಸ್ ಸರ್ವಿಸ್ ಕೆಲಸಗಳನ್ನ ಸುಗಮವಾಗಿ ನಡೆಸಿಕೊಡುವ ಕನ್ನಡಿಗ ಓಂಡ್ ಟ್ಯಾಕ್ಸ್ ಪ್ರಿಪರೇಷನ್ ಫಾರ್ಮ್ ವಿಮ್ ಆಟ್ ಮೈ ಟ್ಯಾಕ್ಸ್ ಫೈಲರ್ ಡಾಟ್ ಕಾಮ್ ಆಲ್ಸೋ ಸೆಂಡ್ ಅನ್ ಈ ಮೇಲ್ ಟು ದಮ್ ಬೇರಿಯ ಫೈಲರ್ ಡಾಟ್ ಕಾಮ್ ಟು ಅವೈಲ್ ಗ್ರೇಟ್ ಡಿಸ್ಕೌಂಟ್ ಯೂಸಿಂಗ್ ಅವರ್ ಬೆಂಗಳೂರಿನಿಂದ ಒಳ್ಳೆ ಒಳ್ಳೆ ರಿಯಲ್ ಎಸ್ಟೇಟ್ ಪ್ರಾಜೆಕ್ಟ್ ಗಳನ್ನು ಗ್ಲೋಬಲ್ ಕನ್ನಡಿಗರಿಗೆ ಪ್ರೆಸೆಂಟ್ ಮಾಡ್ತಾ ಇದ್ದಾರೆ ಸ್ಕ್ವೇರ್ ಫೀಟ್ ಓನರ್ ಡಾಟ್ ಕಾಮ್ ಆಧಾರ ಸ್ತಂಭವಾಗಿರುವ ಧನು ಮತ್ತು ವಿನೋದ್ ಅವರು ಮಾಡಿರುವ ಸ್ಕ್ವೇರ್ ಫೀಟ್ ನಲ್ಲಿ ನಿಮಗೆ ಒಳ್ಳೊಳ್ಳೆ ಬಿಲ್ಡರ್ಸ್ ಗಳ ಪ್ರಾಜೆಕ್ಟ್ ಸಿಗುತ್ತೆ ಹಾಗೂ ರಿಯಲ್ ಎಸ್ಟೇಟ್ ಅಡ್ವೈಸ್ ಕೂಡ ಸಿಗುತ್ತೆ ಸೂಪರ್ ಸ್ಪೆಷಲ್ ಡಿಸ್ಕೌಂಟ್ ಕೂಡ ದೊರೆಯುತ್ತೆ ಪ್ಲೀಸ್ ವಿಸಿಟ್ ಡಬ್ಲ್ಯೂ ಸ್ನೇಹಿತರೆ ನಿಮಗೆ ಗೊತ್ತಾ ನಮ್ಮ ಮೈಸೂರಿನವರೇ ಆದ ಶ್ರೀರಂಗ ಅವರು ಇಪ್ಪತ್ತು ವರ್ಷಗಳಿಗಿಂತ ಹೆಚ್ಚು ಕಾಲದಿಂದ ಬೇ ಏರಿಯಾದಲ್ಲಿ ಅತ್ಯುತ್ತಮವಾದ ಆಟೋಮೊಬೈಲ್ ಸರ್ವಿಸ ಕೊಡ್ತಾ ಬಂದಿದ್ದಾರೆ ಯಸ್ ಮೈ ಡಿಯರ್ ಫ್ರೆಂಡ್ಸ್ ಶ್ರೀ ಆಟೋ ಸರ್ವಿಸ್ ಇಸ್ ರೇಟೆಡ್ ಆಸ್ ಒನ್ ಆಫ್ ದ ಬೆಸ್ಟ್ ಆಟೋಮೊಬೈಲ್ ಸರ್ವಿಸ್ ರೈಟ್ ಹಿಯರ್ ಇನ್ ದೇ ಏರಿಯಾ ಖಂಡಿತ ಭೇಟಿ ಕೊಡಿ ನಿಮ್ಮ ವಾಹನದ ಆರೈಕೆಗೆ ಶ್ರೀ ಆಟೋ ಸರ್ವಿಸ್ ಆಟ್ ಫೈವ್ ಬೋಸಲ್ ಕಾಮನ್ Fremont, California. You can also call Shri at 510-498-118. Welcome back, Sneetaray. Namma Ivatthina episode Dwarki Shauriddharay. And Namma Noor Hananday episode Nali Nao Matarati Divi Dwarki Shagodwarki Shauray. Ivatane Chitra Chauka Abaghe. <clears throat> <clears throat> Sir. Hello. Hello. Hello. Ah. ಹ ಸರ್ ಚೌಕದ ಬಗ್ಗೆ ಒಂದೆರಡು ಹೆಚ್ಚಿನ ಮಾತುಗಳನ್ನ ನಿಮ್ಮಿಂದ ಕೇಳಕ್ಕೆ ಇಷ್ಟಪಡ್ತೀನಿ ಚೌಕ ಒಂದು ಹೊಸ ಪ್ರಯೋಗ ಒಂದು ಬೇರೆ ರೀತಿಯ ಕತೆ ನೋಡ್ಕೊಂಡ್ ಬಂದವರೆಲ್ಲ ಒಳ್ಳೆ ಫೀಡ್ ಕೊಟ್ಟಿದ್ದಾರೆ ಆದ್ರೆ ನಿಮ್ ದೃಷ್ಟಿಯಿಂದ ನಮ್ಮ ಜನರಿಗೆ ಚೌಕದ ಬಗ್ಗೆ ಏನ್ ಹೇಳಕ್ ಇಷ್ಟಪಡ್ತೀರಾ ಚೌಕ ತರುಣ್ ಸುದೀರ್ ಸುಮಾರು ವರ್ಷಗಳು ಒಂದ್ ಐದಾರು ವರ್ಷದಿಂದ ಇಟ್ಕೊಂಡಿದೆ ಕಥೆ ಅದು ಹ್ಮ್ ಹ್ಮ್ ಎಲ್ಲೋ ಆ ಕಥೆಯನ್ನು ತರಬೇಕು ಒಂದು ಡಿಫರೆಂಟ್ ಆಗಿದೆ ಆ ಅಂತ ನನ್ನ ಮಗ ಯೋಗೀಶ್ ದ್ವಾರ್ಕೀಶ್ ಕೂಡ ಡಿಸೈಡ್ ಮಾಡಿ ಅವರು ತರುಣ್ ಸೇರಿ ಇದನ್ನ ಮಾಡೋಣ ಅಂತ ಡಿಸೈಡ್ ಮಾಡಿ ಎಲ್ಲೋ ಒಂದು ವೆರೈಟಿ ಸಿನಿಮಾ ಆಗುತ್ತೆ ಇದು ಅನ್ನೋ ಒಂದು ನಂಬಿಕೆಯಿಂದ ಮಾಡುವಂತ ಸಿನಿಮಾ ಅಥವಾ ನಮಗೂ ಕೂಡ ಯಾವ್ದೋ ಒಂದು ಹೀರೋ ಇಟ್ಕೊಂಡು ಯಾವ್ದೋ ಒಂದು ಸಿನಿಮಾ ಮಾಡ್ಬಿಟ್ಟು ಸುಮ್ನೆ ಐವತ್ತನೇ ಸಿನಿಮಾ ಅಂತ ಯೂಜುವಲ್ ಸಿನಿಮಾ ಕೊಡದೆ ಒಂದು ಡಿಫರೆಂಟ್ ಆಗಿರೋ ಸಿನಿಮಾನ ಕೊಡೋಣ ಅನ್ನೋದೇ ನಮ್ದು ಧ್ಯೇಯವಾಗಿತ್ತು ಅದರಿಂದ ಬಂದಿದ್ದೇ ಚೌಕ ಅನ್ನೋ ಸಿನಿಮಾ ಸರಿ ತರುಣ್ ಸುಧೀರ್ ಕೂಡ ಸುಧೀರ್ ಅಂದ್ರೆ ನಮ್ಮ ಕನ್ನಡ ಚಿತ್ರರಂಗದ ನಟ ಸುಧೀರ್ ಅವರ ಮಗ ಅಲ್ವಾ ಹೌದು ಸುಧೀರ್ ಅವರ ಮಗ ಸೊ ಸುಧೀರ್ ಅವರ ಮಗ ನಿಮ್ ಮಗ ಸೇರಿ ಮಾಡಿದ ನಿಮ್ ನ್ಯೂ ಜನರೇಷನ್ ಹೊಸ ಹೊಸ ಕಥೆಗಳನ್ನ ಹೊಸ ಹೊಸ ಪ್ರಾಜೆಕ್ಟ್ ಗಳನ್ನ ತಗೊಳ್ತಾ ಇರೋದು ಖುಷಿ ಕೊಡಬಹುದು ಅಲ್ವಾ ಖಂಡಿತ ಆಪ್ತಮಿತ್ರ ಆಗಬಹುದು ಚಾರುಲತ ಆಗಬಹುದು ಆಟಗಾರ ಆಗಬಹುದು ಅಥವಾ ಈಗ ಚೌಕ ಆಗಬಹುದು ಎಲ್ಲವೂ ಏನೋ ಡಿಫರೆಂಟ್ ಆಗಿ ಮಾಡೋಣ ಯೋಗ ಇರೇ ಒಳ್ಳೆ ಪ್ರಾಜೆಕ್ಟ್ ಖಂಡಿತ ಬರುತ್ತೆ ಕಾಲರ್ ಇದಾರೆ ತಗೊಳ್ಳೋಣ ದ್ವಾರ್ಕೀಶ್ ಇದ್ವೀಶ್ ಅವ್ರಿಗೆ ತಮ್ಮ ಇಂಟ್ರೊಡಕ್ಷನ್ ಅಲ್ಲಿ ಒಂದು ವಿಷಯ ತಿಳಿಸಿದ್ರಿ ಚಲನಚಿತ್ರ ಮಾಡೋದು ಅಂತ ಸುಲಭದ ಕೆಲಸ ಏನಲ್ಲ ಅದರಲ್ಲಿ ದುಡ್ಡು ಕಳ್ಕೊಂತೀವಿ ದುಡ್ಡು ಮಾಡ್ತೀವಿ ಈಗ ಕನ್ನಡದಲ್ಲಿ ಅತ್ಯದ ಕನ್ನಡ ಚಲನಚಿತ್ರಗಳು ಬರ್ತಾ ಇದೆ ಪರಭಾಷೆಯ ವೀಕ್ಷಕರು ಈಗ ಕನ್ನಡವನ್ನು ಆರಿಸಿ ಬರ್ ಬರ್ತಿದ್ದಾರೆ ಸೊ ನೀವು ನಿಮ್ಮ ಒಂದು ಎಕ್ಸ್ಪೀರಿಯನ್ಸ್ ನಲ್ಲಿ ನಿಮ್ಮ ಹಿಂದಿನ ಇತಿಹಾಸದಲ್ಲಿ ನಿಮಗೆ ಅತ್ಯಂತ ಈಗ ಹೇಳ್ತಾರಲ್ಲ ದುಡ್ಡು ಕಳ್ಕೊಂಡ್ವಿ ಅಂತ ದುಡ್ಡು ಕಳ್ಕೊಂಡಂತಹ ಚಿತ್ರ ದುಡ್ಡು ಮಾಡಿದಂತಹ ಚಿತ್ರ ಯಾವುದು ಅದೇ ರೀತಿ ಈಗ ಚಲನಚಿತ್ರ ಮಾಡ್ಬೇಕು ಅಂತ ಹುಮ್ಮಸ್ಸಿರ್ತ ಹುಮ್ಮಸ್ ಇರುವಂತಹ ನವ ನಿರ್ದೇಶಕರಿಗೆ ನಿಮ್ಮ ಸಲಹೆ ಏನು ಇದು ಎರಡು ಪ್ರಶ್ನೆ ನಾನು ಮಾಡಿರುವ ಐವತ್ತು ಸಿನಿಮಾಗಳಲ್ಲಿ ಸುಮಾರು ಸಿನಿಮಾಗಳು ದುಡ್ಡು ಬಂದಿವೆ ಸುಮಾರು ಸಿನಿಮಾಗಳು ಹೋಗಿವೆ ಅದು ಹೇಳ್ಬೇಕು ಅಂದ್ರೆ ಸರಿ ಒಂದು ಇಪ್ಪತ್ ಇಪ್ಪತ್ ಇಷ್ಟಿದೆ ಎಲ್ಲಿ ಬಂದಿದೆ ಬಂತು ಹೋಯ್ತು ಬಂತು ಹೋಯ್ತು ಬಂತು ಗ್ರಾಫ್ ಕೆಳಗೆ ಓಡಾಡ್ತಾರೆ ಈಗಿನ ನಿರ್ದೇಶಕರಿಗೆ ನಿಮ್ಮ ಸಲಹೆ ಏನು ಅಂತ ಕೇಳಿದ್ರು ಸರ್ ನಿರ್ದೇಶಕರಿಗೆ ನಾನು ಹೇಳೋದು ಬಡ್ಜೆಟ್ ಅನ್ನೋದು ಬಹಳ ಇಂಪಾರ್ಟೆಂಟ್ ಬಡ್ಜೆಟ್ ಇಟ್ಕೊಂಡು ಸಿನಿಮಾಗಳನ್ನ ಮಾಡಿ ಅದು ನಿರ್ದೇಶಕನೇ ಆಗಬಹುದು ನಿರ್ಮಾಪಕನೇ ಆಗಬಹುದು ಕ್ರಿಯೆಗೆ ಕೊನೆ ಇಲ್ಲ ಎಲ್ಲೋ ಕ್ರಿಯೇಟ್ ಕೂಡ ಒಂದು ಫ್ರೇಮ್ ಮಾಡ್ಕೋಬೇಕು ನಾವು ಏಳು ಪುಟೆ ಫ್ರೇಮ್ ಫಾರ್ ಯುವರ್ ಕ್ರಿಯೇಷನ್ ಇಷ್ಟರಲ್ಲೇ ಮಾಡ್ತೀನಿ ಈ ಫ್ರೇಮ್ ಒಳಗಡೆ ಸಿನಿಮಾ ಮಾಡ್ತೀನಿ ಅಂತ ಮಾಡ್ಬೇಕು ಆಮೇಲೆ ಕಂಟೆಂಟ್ ಹೊಸದನ್ನ ತರೋದಕ್ಕೆ ಯೋಚನೆ ಮಾಡ್ಬೇಕು ಏನೋ ಸಿನಿಮಾ ಮಾಡ್ತಾ ಇವ್ ಕಾಲ್ಚಿಟ್ ಕೊಟ್ಟ ಅವ್ನು ಕಾಲ್ಚಿ ಸಿಕ್ತು ಒಂದು ಸಿನಿಮಾ ಮಾಡ್ಬಿಡುದು ಅನ್ನೋದಲ್ಲ ನಿನ್ನ ಜೇಬಲ್ಲಿ ಇರ್ಬೇಕು ಕಂಟೆಂಟ್ ಇವಾಗ ಚೌಕ ತರುಣ್ ಸುಧೀರ್ ಕೆಪ್ ಇಟ್ ಫಾರ್ ಫೈವ್ ಇಯರ್ಸ್ ಇನ್ ಇಸ್ ಪಾಕೆಟ್ ಸಿಗ್ತಾರ ಪ್ರೊಡ್ಯೂಸರ್ ಬರ್ತಾರ ಮಾಡಕ್ ಸಾಧ್ಯವ ಅಂತ ಈ ಕೆಪ್ಟಿಟ್ ಕಂಟೆಂಟ್ ಇಸ್ ಇಂಪಾರ್ಟೆಂಟ್ ನಿರ್ದೇಶಕರಿಗೆ ಒಳ್ಳೆ ಕಂಟೆಂಟ್ ಹುಡುಕಿ ಕಂಟೆಂಟ್ಗೆ ತಕ್ಕ ಹೀರೋ ಹಾಕಿ ಸಿನಿಮಾ ಮಾಡಿ ಇಲ್ಲಿ ಹೋದ್ರೆ ಹೀರೋ ತಕ್ಕ ಕಂಟೆಂಟ್ ಹುಡುಕಿ ಒಟ್ಟಲ್ಲಿ ಹೊಸದು ಬೇಕು ಕನ್ನಡಿಗರಿಗೆ ಕನ್ನಡಿಗರಿಗೂ ಹೊಸದನ್ನು ಬಹಳ ಚೆನ್ನಾಗಿ ವೆಲ್ಕಮ್ ಮಾಡ್ತಾರೆ ಸ್ಪೀಕರ್ ಸಮರೈಸ್ ಮಾಡ್ಬೇಕಂದ್ರೆ ದ್ವಾರ್ಕೇಶ್ ಅವರು ಹೇಳಿದ್ದು ಅನೇಕ ಮೂವಿಗಳಲ್ಲಿ ಲಾಸ್ ಗೇನ್ ಆದ್ರೂ ಕೊನೆಗುಳಿದ್ ಜನರ ಪ್ರೀತಿ ಅಂತ ಎರಡನೇದಾಗಿ ನಿರ್ದೇಶಕರು ಬಜೆಟ್ನ ಚೌಕದೊಳಗೆ ಇಟ್ಕೊಂಡಿರಿ ಕ್ರಿಯೇಟಿವಿಟಿಗೇನು ಚೌಕ ಹಾಕೋಬೇಡಿ ಅಂತ ಕರೆಕ್ಟಾ ಸರ್ ಇನ್ನೊಬ್ರು ಕಾಲರ್ ಇದಾರೆ ನಿಮ್ಮ ಐವತ್ತು ಸಿನಿಮಾಗಳ ಕೊಡುಗೆ ಕನ್ನಡ ಚಿತ್ರರಂಗಕ್ಕೆ ಒಂದು ಅಪಾರವಾದ ಕೊಡುಗೆ ಮತ್ತು ನಾವು ಮಕ್ಕಳಾಗಿದ್ದ ನಮ್ಮ ಮಕ್ಕಳು ಸಹ ನೋಡ್ತಾ ಮತ್ತೆ ಮರಿಲಾರ್ದಂತ ಒಂದು ಸಿನಿಮಾ ಅಂದ್ರೆ ಗುರು ಶಿಷ್ಯರು ಅಲ್ಲಿಂದ ಹಿಡ್ದು ಒಂದು ದೊಡ್ಡ ಲೈನ್ ಇದೆ ನಿಮ್ಮ ಒಳ್ಳೆ ಚಿತ್ರಗಳು ಸಾಕಷ್ಟು ಚಿತ್ರಗಳನ್ನು ಮಾಡಿದರ ನಾವು ಒಂದು ಚಿಕ್ಕ ಪ್ರೊಮೋ ವಿಡಿಯೋ ಅಥವಾ ಒಂದು ಆ್ಯಡ್ ಮಾಡ್ಬೇಕಂದ್ರೆ ಅದಕ್ಕೆ ಸಾಕಷ್ಟು ಸಮಯ ಮತ್ತು ತುಂಬಾ ಕಷ್ಟ ಎಷ್ಟು ಎಫರ್ಟ್ ಹೋಗುತ್ತೆ ಅಂತ ನಾವು ನೋಡಿದಿವಿ ಅಂತದ್ರಲ್ಲಿ ನೀವು ಐವತ್ತು ಸಿನಿಮಾಗಳನ್ನ ಮಾಡಿದೀರಿ ಇನ್ನು ಸಹ ಮಾಡಬಹುದಿತ್ತು ಅಂತ ಹೇಳ್ತಾ ಇದ್ರೆ ಮನಸ್ಸಿಗೆ ಎಷ್ಟು ಹತ್ತಿರ ಸಂತೋಷ ಆಗುತ್ತೆ ನಿಮ್ಮ ಒಂದು ಈ ಹೆಮ್ಮೆಯ ಒಂದು ಸಕ್ಸಸ್ ನೋಡಿದ್ರೆ ನನ್ನ ಪ್ರಶ್ನೆ ಏನಂದ್ರೆ ನಿಮ್ಮ ಮುಂದಿನ ಚಿತ್ರ ಯಾವುದು ಈಗ ಚೌಕ ಕೊಟ್ಟಿದ್ದಾರೆ ಯಶಸ್ವಿಯಾಗಿ ಮುಂದಿನ ಚಿತ್ರ ಯಾವ್ದು ನೋಡಿ ಚೌಕಾಲ ನೋಡಿ ಚೌಕಾ ಹಾಕಿದೆ ಅಂತ ಹೇಳಿ ಚೌಕಾನ ಎಂಜಾಯ್ ಮಾಡಿ ಚಿತ್ರ ಬರುತ್ತೆ ಮುಂದಿನ ಚಿತ್ರ ಯಾವಂತಾಗಿಲ್ಲ ಖಂಡಿತ ಮಾಡ್ತೀವಿ ಮುಂದಿನ ಚಿತ್ರ ಮಾಡ್ತೀವಿ ಒಂದಾಗಲಿ ಮೊದಲಿನ ಮೊದಲಿನ ತರ ದಪಾ ಅಂತ ಸಿನಿಮಾಗಳು ಮಾಡೋದು ಮುಖ್ಯ ಅಲ್ಲ ಒಳ್ಳೆ ಸಿನಿಮಾಗಳನ್ನು ಮಾಡಬೇಕು ವಿಭಿನ್ನವಾದ ಸಿನಿಮಾಗಳು ಮಾಡ್ಬೇಕು ಅನ್ನೋದಿದೆ ಸೊ ಹೌಸರ ಪಕ್ಕ ಪಡೋದನ್ನ ಬಿಟ್ಟು ನಿಧಾನವಾಗಿ ಒಳ್ಳೆ ಸಿನಿಮಾನ ನಿಮಗೆ ಕೊಡೋಣ ಥ್ಯಾಂಕ್ ಯು ಸರ್ ಐ ತಿಂಕ್ ತುಂಬಾ ಚೆನ್ನಾಗಿ ಅದಕ್ಕೆ ಮುಂಚೆನೂ ತುಂಬಾ ಚೆನ್ನಾಗಿ ಹೇಳಿದ್ರು ಸ್ಟೋರಿ ಚೆನ್ನಾಗಿರೋದು ಹುಡುಕಿ ಕನ್ನಡದವರು ತುಂಬಾ ವೆಲ್ಕಮ್ ಮಾಡ್ತಾರೆ ಹೊಸ ತರಹದನ್ನ ಕ್ರಿಯೇಟಿವಿಟಿನ ತುಂಬಾ ವೆಲ್ಕಮ್ ಮಾಡೋ ಮನಸ್ಸಿದೆ ಕನ್ನಡಿಗರಿಗೆ ಸೊ ಸಾಕಷ್ಟು ಆಲೋಚನೆ ಮಾಡಿ ಒಂದು ಚಿತ್ರನ್ ಮಾಡಿ ಸುಮ್ಮನೆ ದಿಢೀರಂತ ಒಂದು ಚಿತ್ರ ಮಾಡಬೇಡಿ ಅಂತ ತುಂಬಾ ಒಳ್ಳೆ ಹಿತ ಅಂತ ಕೊಟ್ಟಿದ್ದಾರೆ ದ್ವಾರ್ಕೀಶ್ ಅವರು ಐ ತಿಂಕ್ ಯಾರ್ಯಾರು ಫಿಲಮ್ ಮಾಡಬೇಕು ಅಂತ ಹುಚ್ಚೆದ್ದು ಯಾರು ಮಾಡ್ಬೇಕು ಅನ್ನೋ ಕನಸಿದ್ಯೋ ಆ ಹುಚ್ಚಿದ್ಯೋ ಡೆಫಿನೆಟ್ಲಿ ಈ ಮಾತುಗಳನ್ನ ಕೇಳಿಸ್ಕೊಳ್ಳಿ ನಿಮ್ಮ ಕನಸು ನಿಜವಾಗ್ಲೂ ನನಸಾಗುತ್ತೆ ಕಾಂಟೆಂಟ್ ಇಸ್ ಕಿಂಗ್ ಕಾಂಟೆಂಟ್ ಇಸ್ ಕಿಂಗ್ ಅಬ್ಸೊಲ್ಯೂಟ್ಲಿ ದ್ವಾರ್ಕೇಶ್ ಅವರೇ ನಿಮಗೆ ಆಗಲೇ ಸಮಯ ಬಹಳ ಏನು ಹೊತ್ತು ಮೀರಿದೆ ಇಂಡಿಯಾದಲ್ಲಿ ಆಗ್ಲೇ ತುಂಬ ಲೇಟ್ ಆಗಿದೆ ರಾತ್ರಿ ನಿಮ್ಮನ್ನ ಈ ಕಾರ್ಯಕ್ರಮದಲ್ಲಿ ನಾವು ಬೀಳ್ಕೊಡ್ತೀವಿ ಬೀಳ್ಕೊಡೋ ಮುಂಚೆ ಒಂದು ಪ್ರಶ್ನೆ ಇಷ್ಟು ದಶಕಗಳ ಕಾಲ ನೀವು ಕೆಲಸ ಮಾಡಿರೋದ್ರಿಂದ ಕನ್ನಡ ಚಿತ್ರರಂಗದಲ್ಲಿ ಅನೇಕ ಸಂಬಂಧಗಳು ಈಗ ಸಂಬಂಧಗಳ ಬಗ್ಗೆ ಸ್ವಲ್ಪ ಬ್ರೀಫಾಗಿ ಮಾತಾಡಿದ್ರಿ ಆದರೆ ಅದೊಂದು ಗೋಲ್ಡನ್ ಪೀರಿಯಡ್ ಇತ್ತು ಕನ್ನಡ ಫಿಲ್ಮ್ ಇಂಡಸ್ಟ್ರಿದು ವಿಷ್ಣುವರ್ಧನ್ ಶ್ರೀನಾಥು ರಾಜ್ಕುಮಾರ್ ಅವರು ಶಂಕರ್ನಾಗು ಅನಂತ್ನಾಗು ದ್ವಾರ್ಕಿಶು ಅನೇಕ ತಾರೆಯರೆಲ್ಲ ಒಟ್ಟಿಗೆ ಸೇರಿಕೊಂಡು ಎಷ್ಟು ಒಂಥರ ತುಂಬ ಚೆನ್ನಾಗಿ ಟೀಮ್ ವರ್ಕ್ ಮಾಡ್ತಾಯಿದ್ರಿ ಆ ದಿನಗಳನ್ನು ನೆನೆಸ್ಕೊಂಡಾಗ ನಿಮಗೆ ಕೆಲವು ಕೆಲವು ವಿಷಯಗಳು ಬಹಳ ಖುಷಿ ನೆನಪುಗಳೂ ಎಲ್ಲ ಜ್ಞಾಪಿಸಿಕೊಳ್ತೇನೆ ನಾನು ಈಗ ಸೆವೆಂಟಿ ಫೈವ್ ಇಯರ್ಸ್ ಸ್ವಾಮಿ ಎಲ್ಲೋ ನನ್ನದೇ ಆದ ಏಜ್ ನಾನು ರೀಚ್ ಮಾಡಿದ್ದೀನಿ ಒಬ್ಬನೇ ಕೂತಿದ್ದಾಗ ಒಬ್ಬನೇ ಕಾಲ ಕಳೆಯುತ್ತಿದ್ದಾಗ ವಿಷ್ಣುವರ್ಧನ್ ಜೊತೆ ನಾನು ಕಾಲ ಕಳೆದಿರ್ಬೋದು ರಾಜ್ಕುಮಾರ್ ಜೊತೆ ಕಾಲ ಕಳೆದಿರ್ಬೋದು ಶಂಕರ್ನಾಂಗ್ ಜೊತೆ ಕಾಲ ಕಳೆದಿರ್ಬೋದು ಅಂಬರೀಷ್ ಜೊತೆ ಕಾಲ ಕಳೆದಿರ್ಬೋದು ಎಲ್ಲರೂ ನನಗೆ ಅವಾಗ ಅವಾಗ ಜ್ಞಾಪಕ ಬರ್ತಾರೆ ಹೇಗಿತ್ತು ನನ್ನ ಸಮಾನ ಹೇಗಿತ್ತು ನನ್ನ ಚಿತ್ರ ತಯಾರಿಕೆ ಏನು ಸ್ಪೀಡ್ ಆಗಿದ್ವಿ ನಾವು ಎಷ್ಟೊಂದು ಸಿನಿಮಾಗಳು ಆ ಕಾಲ ಮತ್ತೆ ಬರಬಾರದ ನನಗೆ ಅನ್ನೋದು ಬರಬಾರದ ಒಂದು ಪ್ರಶ್ನೆ ನಾನೇ ಹಾಕೊಟ್ಟಿನಿ ದಿಟ್ ವಿಲ್ ನಾಟ್ ಕಮ್ ಅಗೇನ್ but I miss all of them I miss Vishnu ಐ I miss ಐ ಮಿಸ್ ಸೋ ಮೆನಿ ಮೈ ಕೋ my co-artists ಅಂತ ಒಂದು ಸಿನಿಮಾ ತೆಗೆದಿದ್ದೆ ಅದರಲ್ಲಿ ಪಾತ್ರ ಮಾಡಿದವ್ರು ಯಾರೂ ಇಲ್ಲ ಇವತ್ತೊಂದು ದಿವಸ ಸೊ ಐ ಮಿಸ್ ದೆಮ್ ಐ ಐ ಲೂಸ್ ದೆಮ್ ದೇ they come every day ಮೀ ದೇ ಕಮ್ ಎವ್ರಿ ಡೇ ಇನ್ ಸೆಂಟ್ ಆಫ್ ಮೀ ಒಬ್ಬರೇ ಕೂತಿದ್ದಾರೆ ಅಂತ ಎಲ್ಲದಕ್ಕೂ ಸಿನಿಮಾ ಬಿಟ್ಟು ಅದು ಅದೊಂದು ಸಂಸಾರ ಅದೆಲ್ಲ ಆಕ್ಟರ್ ಗಳು ನಾವು ಬೆಲ್ಲ ಬಂದಿದ್ವಿ ಅಂತ ನಾವು ಅನ್ಕೊಂಡೇ ಇರಲಿಲ್ಲ ವಿದರ್ಸ್ ಲೈಕ್ ಅ ಫ್ಯಾಮಿಲಿ ಲೈನ್ ಆಗಿ ಕೂತ್ಕೊಂಡು ಊಟಗಳು ಮಾಡೋವಿ ಲೈನ್ ಆಗಿ ಕೂತ್ಕೊಂಡು ದಿನ ಹಬ್ಬದ ಊಟ ಮಾಡೋವಿ ನಾವು ಮದುವೆ ಮಾಡು ತಮಾಷೆ ನೋಡು ಅಂತ ಒಂದು ಸಿನಿಮಾ ಮಾಡಿದೆ ಥರ್ಟಿ ಫೈವ್ ಡೇಸ್ ಐ ಶಾಕ್ ಇರ್ತಿಲ್ಲ ಮದುವೆ ಮಾಡು ತಮಾಷೆ ನೋಡು ಅನ್ನೋ ಸಿನಿಮಾ ಮಾಡಿದೆ ಒಂದು ಮೂವತ್ತೈದು ದಿವಸ ಒಂದ್ ಚೋಲ್ಟ್ರಿ ಬುಕ್ ಮಾಡಿ ಆ ಚೋಲ್ಟ್ರಿ ಮೂವತ್ತೈದು ದಿನವೂ ಒಂದು ಮದುವೆ ಆ ಭೂಮಿ ಮಾಡಿದ್ವಿ ನಾವು ಇಟ್ ವಾಸ್ ನಾಟ್ ಸಿನಿಮಾ ಇಟ್ ಈಸ್ ಸಿನಿಮಾ ಅಲ್ಲೇ ಒಂಥರ ಎಲ್ಲರೂ ಸೇರೋದು ಪ್ರತಿ ದಿನ ಸೇರ್ಬೇಕು ಪ್ರತಿ ದಿನ ಪಾತ್ರ ಮಾಡಬೇಕು ಇಟ್ಸ್ ಅನ್ ಎಂಜಾಯ್ ಐ ಎಂಜಾಯ್ಡ್ ಮೈ ಸಿನಿಮಾ ಎಂಜಾಯ್ ಮಾಡಬೇಕು ಯು ಶುಡ್ ಎಂಜಾಯ್ ಯುವರ್ ಪ್ರೊಫೆಷನ್ profession ಪ್ರೊಫೆಷನ್ ಎಂಜಾಯ್ ಮಾಡ್ತಾ ಇದ್ನಲ್ಲ ಮತ್ತೆ ಹೊಟ್ಟೆಲ್ಲ ಅದು ನನ್ನ ಕೈ ಇಲ್ವಲ್ಲ ಅನ್ನೋದೊಂದೇ ನೋವು ಅಲ್ ಆಫ್ ಎಮ್ ನೋವಿದ್ದೇ ಇರುತ್ತೆ ಸರ್ ಆದರೆ ಒಂದು ಅನ್ಯೋನ್ಯತೆ ಒಂದು ಬಾಂಧವ್ಯ ಯಾವ ರೀತಿ ನಿಮಗೆ ಜೀವನದ ಸಾರ್ಥಕತೆಯನ್ನು ಮೂಡಿಸಿದೆಯೋ ಅದೇ ರೀತಿ ನಿಮ್ಮ ಅಭಿಮಾನಿಗಳಾದ ನಮ್ಮೆಲ್ಲರ ಪ್ರೀತಿ ನಿಮ್ಮ ಜೊತೆ ಯಾವಾಗಲೂ ಇರುತ್ತೆ ಆ ಬಾಂಧವ್ಯ ನಾವು ನಿಮಗೆ ದಿನ ಸಿಕ್ದೇ ಇರ್ಬೋದು ಮಾತಾಡದೇ ಇರ್ಬೋದು ಆದರೆ ಇವತ್ತು ಅಟ್ಲೀಸ್ಟ್ ನಮ್ಮ ಬೆಂಗಳೂರು ವಾಸಿಸುವ ಶ್ರೋತೃಗಳು ನಿಮ್ಮ ಜೊತೆ ಮಾತಾಡೋಕಾಯ್ತಲ್ಲ ಅದೇ ನಮಗೊಂದು ತುಂಬ ಖುಷಿ ಕೊಡೋಂಥ ಸಂಗತಿ ಆದ್ರೆ ಈ ಮೂಲಕ ನಮ್ಮ ಇಡೀ ಬೆಂಗಳೂರು ನಿಮ್ ಜೊತೆ ಸಮಯ ಸಿಕ್ತು ಬಹಳ ಖುಷಿ ಆಯ್ತು ನನಗೆ ಒಳ್ಳೊಳ್ಳೆ ಪ್ರಶ್ನೆಗಳನ್ನ ಕೇಳುದು ಎಲ್ಲರೂ ನೀವೆಲ್ಲರೂ ನೀವೆಲ್ಲರೂ ಚೌಕ ಸಿನಿಮಾದ ನೋಡಿ ಸಂತೋಷ ಪಡ್ತಾರೆ ಅದಕ್ಕಿಂತ ಬೇರೆ ಖುಷಿ ಅದಕ್ಕಿಂತ ಬೇರೆ ವರ ನನಗಿಲ್ಲ ಚೌಕ ಸಿನಿಮಾ ನಮ್ಮ ಬೇರಿಯಾದಲ್ಲಿ ಪ್ರದರ್ಶನಗೊಳ್ತಾ ಇದೆ ಮೂರು ಥಿಯೇಟರ್ ನಲ್ಲಿ ಶೋಗಳು ನಡೀತಾ ಇದೆ ಮಿಸ್ ಮಾಡಬೇಡಿ ಟೌನ್ ತ್ರೀ ಸೆನೆಗ್ರ್ಯಾಂಡ್ ಹಾಗೂ ಸೆರಾ ಥಿಯೇಟರ್ಸ್ ನಲ್ಲಿ And ಆ್ಯಂಡ್ ಶೌಕ ನೋಡಿ ನಮಗೂ ಅದರ ಅನಿಸಿಕೆಗಳನ್ನ ಬೆಂಗಳೂರು ವಾಯ್ಸ್ನಲ್ಲಿ ಪೋಸ್ಟ್ ಮಾಡಿ ಖಂಡಿತ ಸ್ನೇಹಿತರೆ ಮದುವೆ ನಮ್ಮ ಇನ್ನೊಬ್ರು ಸ್ಪಾನ್ಸರ್ ತ್ಯಾಗ ವೆಂಕಟ ಅವ್ರ ಬಗ್ಗೆ ಮೆನ್ಷನ್ ಮಾಡೋದು ಮರ್ತು ಬಿಟ್ಟಿದ್ವಿ ತ್ಯಾಗ ವೆಂಕಟ್ ಅವರು Info, CEO ಇನ್ ಇನ್ಫೋ ಸಿಇ ಮತ್ತು ಫೌಂಡರ್ ಆಗಿದ್ದಾರೆ ನಿಮಗೆ ತಿಳಿದೋ ಹಾಗೆ ಒಳ್ಳೊಳ್ಳೆ ಹೈರಿಂಗ್ ಮ್ಯಾನೇಜರ್ಸ್ನ nama radio ರೇಡಿಯೋನಲ್ಲೇ ನಿಮ್ಮ ಜೊತೆ connect ಮಾಡಿಸಿ interview ಮಾಡ್ತಾರೆ ನಿಮಗೆ thumba ಈ ರಿಕ್ರೂಟ್ಮೆಂಟ್ ಹಿಂದೆ ಇರೋ ಟಿಪ್ಸು ಟ್ರಿಕ್ಸ್ Thumba ರೆಲವೆಂಟ್ ಕ್ವಶನ್ಸ್ ಎಲ್ಲ ಉತ್ತರ ಸಿಗುವಂಥ ಒಂದು ಅವಕಾಶ ಸಿಗುತ್ತೆ ಇದರಿಂದ ಖಂಡಿತ ವಿಜಿಯೋ ಟೆಕ್ ಅವರ ವೆಬ್ಸೈಟ್ನ ವಿಸಿಟ್ ಮಾಡಿ ಅಥವಾ ನಮ್ಮ ಬೆಂಗಳೂರು ವಾಯ್ಸ್ ಫೇಸ್ಬುಕ್ ಗ್ರೂಪಲ್ಲಿ ಅವ್ರ ಬಗ್ಗೆ ಹೆಚ್ಚಿನ ಮಾಹಿತಿ ಪಡ್ಕೊಳ್ಳಿ ಸಪೋರ್ಟ್ ಮಾಡಿ ಬದವೆ ಇನ್ನೊಂದಿಬ್ರು ಕಾಲ್ ಮಾಡ್ತಾಯಿದ್ರಿ ಅಫಾಲಜೀಸ್ ಎಲ್ಲರ ಕಾಲ್ ತೊಗೊಳೋಕಾಗಲಿಲ್ಲ ತೊಗೊಳ್ಳೋಕಾಗೋದಿಲ್ಲ ದ್ವಾರ್ಗೇಶ್ ಅವ್ರಿಗೆ ಆಗಲೇ ತುಂಬಾ ಲೇಟಾಗಿತ್ತು ಇಂಡಿಯಾದಲ್ಲಿ ರಾತ್ರಿ ಹಾಗಾಗಿ ಬೇಗ ಮುಗಿಸ್ಬೇಕಾಯಿತು ನಿಮ್ಮೆಲ್ಲರ ಪ್ರೋತ್ಸಾಹಕ್ಕೆ ನಿಮ್ಮೆಲ್ಲರ ಒಂದು ಅಭಿಮಾನಕ್ಕೆ ನಾವು ಸದಾ ಕಾಲ ಅದು ದಟ್ ಗೋಸ್ ವಿದೌಟ್ ಸೇಯಿಂಗ್ ಚೌಕ ನೋಡಿ ನಮ್ಗೆ ಎಲ್ಲರಿಗೂ ಫೀಡ್ಬ್ಯಾಕ್ ಕೊಡಿ ಮತ್ತೆ ಡಿಸ್ಕಸ್ ಮಾಡೋಣ ಕನ್ನಡ ಸಿನಿಮಾಗಳನ್ನ ಉಳಿಸಿ ಬೆಳೆಸಿ ಒಳ್ಳೊಳ್ಳೆ ಸಿನಿಮಾಗಳು ಬರ್ತಾ ಇದೆ